Amen. <laughs> ವಂದೇ ಜಗದ್ಗುರು ಶ ಪೌತ್ರಮಕಲ್ಮ ಪರಾಶರಾತ್ಮಜ ವಂದೇ ಶುಕತೋ ಪಾಥಾ ಪ್ರತಿಬೋಧಿ ಭಗವತ ನಾರಾಯಣೆ ಸ್ವಯ ವ್ಯಾಸೇನಗ್ರಥಿ ಪುರಾಣ ಮಹಾಭಾರತ ಅದ್ವೈತೃತವರ್ಷಿಣೀ ಭಗವತೀ ಅಷ್ಟಾಶ ಅಂಬ ಅನುಸಂದಿ ಭಗವದ್ಗೀತೆ ಭವದ್ವೇಷಿಣೀ <clears throat> <coughs> <coughs> <coughs> <coughs> ಸಂಪೂರ್ಣ ಎರಡನೆಯ ಅಧ್ಯಾಯದಲ್ಲಿ ಭಗವಂತ ನಮ್ಮ ಜೀವನಕ್ಕೆ ಆ ಜೀವನವನ್ನು ಸಾರ್ಥಕವನ್ನಾಗಿ ಮಾಡ್ತಕ್ಕಂತಹ ಎರಡು ಮುಖ್ಯ ಅಂಶಗಳನ್ನು ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ ಒಂದನೆಯದಾಗಿ ಸರಿಯಾದಂತಹ ಜ್ಞಾನ ಸರಿಯಾದಂತಹ ಜ್ಞಾನವನ್ನ ಈ ಅಧ್ಯಾಯದ ಮೊದಲನೆಯ ಭಾಗದಲ್ಲಿ ಹೇಳ್ತಾ ಎರಡನೆಯ ಭಾಗದಲ್ಲಿ ಆ ಜ್ಞಾನವನ್ನ ಯಾವ ರೀತಿಯಲ್ಲಿ ನಮ್ಮದಾಗಿಸಿಕೊಳ್ಳಬೇಕು ನಮ್ಮದಾಗಿಸಿಕೊಂಡ ನಂತರ ಅದು ಹೇಗೆ ಸಮಾಜದ ಮೇಲೆ ತನ್ನ ಪ್ರಭಾವವನ್ನ ಬೀರಬಲ್ಲುದು ಎಂಬುದಾಗಿ ಎರಡನೆಯ ಭಾಗದಲ್ಲಿ ಎರಡನೆಯ ಅಧ್ಯಾಯದ ಎರಡನೆಯ ಭಾಗದಲ್ಲಿ ಆ ಅಪ್ಲಿಕೇಶನ್ ಆ ಜ್ಞಾನದ ಆ ನಾಲೆಡ್ಜಿನ ಅಪ್ಲಿಕೇಶನನ್ನು ಹೇಳ್ತಾ ಬರ್ತಾ ಇದ್ದಾನೆ ಅದರಲ್ಲಿ ಮುಖ್ಯವಾಗಿ ನಮಗೆ ಸ್ಥಿತಪ್ರಜ್ಞನ ಲಕ್ಷಣಕ್ಕೆ ಬಂದಾಗ ಪ್ರಜಹಾತಿ ಯದಾ ಕಾಮಾನ ಅನ್ನುವಂತಹ ಐವತ್ತ ನಾಲ್ಕನೆಯ ಮಂತ್ರದಿಂದ ಶುರು ಮಾಡಿದ್ದರು ಈಗ ಇನ್ನೇನು ಅದರ ಲಕ್ಷಣವನ್ನ ಮುಗಿಸ್ತಾ ಅದರ ಮೂಲಕವಾಗಿ ಇಡೀ ಎರಡನೇ ಅಧ್ಯಾಯವನ್ನೇ ಕೊನೆಗೊಳಿಸ್ತಾ ಪುನಃ ಅದನ್ನೇ ಉಪಸಂಹಾರ ಮಾಡ್ತಾ ಇದ್ದಾನೆ ಇದನ್ನು ಉಪ ಅಂತ ಕರಿತೇವೆ ಸಾಮಾನ್ಯವಾಗಿ ಉಪಸಂಹಾರ ಏನು ಅಂತ ಹೇಳಿದ್ರೆ ನಾವು ಯಾವುದಾದ್ರೂ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಹೊರಟ್ರೆ ಮೊದಲು ಅದನ್ನ ಇಂಟ್ರಡ್ಯೂಸ್ ಮಾಡಿಬಿಟ್ಟು ಸ್ವಲ್ಪ ಅದನ್ನ ನಂತರ ಮಧ್ಯದಲ್ಲಿ ಅದನ್ನ ವಿವರಿಸ್ತೇವೆ ವಿವರಿಸ್ಬಿಟ್ಟು ಎಲ್ಲ ಆದಮೇಲೆ ನಾವು ಹೇಳೋದೆಲ್ಲ ಹೇಳ ಆದಮೇಲೆ ಕೊನೆಯಲ್ಲಿ ಅದನ್ನು ಪುನಃ ಅದನ್ನೇ ತೆಗೆದುಕೊಂಡು ನಾವು ಏನನ್ನು ಹೇಳಲಿಕ್ಕೆ ಹೊರಟಿದ್ವೋ ಆ ವಿಷಯವನ್ನು ಹೇಳಿ ಸಂಪೂರ್ಣವಾಗಿ ಒಂದು ಇದರಲ್ಲಿ ಸಮ್ರೈಸ್ ಮಾಡಿ ಅದನ್ನು ಬಿಟ್ಟುಬಿಡುವಂತಹ ಒಂದು ಪದ್ಧತಿ ಅದು ಸರಿಯಾದಂತಹ ಉಪದೇಶದ ಪದ್ಧತಿ ಆಗೇನಾಗುತ್ತೆ ನಾವು ಯಾವ ವಿಷಯವನ್ನು ಪ್ರಾರಂಭ ಮಾಡಿದ್ವಿ ಅಂತ ನಮಗೆ ಗೊತ್ತಾಗುತ್ತೆ ಎಷ್ಟೋ ವೇಳೆ ನಾವು ಮಾತನಾಡುವಾಗ ನಮಗೆ ಗೊತ್ತಿರಬೇಕು ಅದನ್ನು ಅದಕ್ಕೆ ಹರಟೆಗೂ ಮಾತಿಗೂ ಏನು ವ್ಯತ್ಯಾಸ ಅಂದರೆ ಇದೇನೆ ಹರಟೆಯಲ್ಲಿ ಯಾವುದೇ ಒಂದು ನಿರ್ದಿಷ್ಟ ವಿಷಯದ ಮೇಲೆ ಮಾತಿರುವುದಿಲ್ಲ ಆದರೆ ಯಾವುದಾದ್ರೂ ಒಂದು ತತ್ವವನ್ನು ತಿಳಿಸ್ಕೊಡ್ಬೇಕಾದ್ರೆ ನಾವು ಅದೇ ವಿಷಯದ ಮೇಲೆ ನಿಂತಿರಬೇಕಾಗತ್ತೆ ಆಚೆ ಈಚೆ ಹೊರಟು ಹೋಗಿಬಿಟ್ರೆ ಹಳಿ ಇಲ್ಲದೆ ಆಚೆ ಈಚೆ ಹೊರಟೋಗ್ಬಿಟ್ರೆ ಏನು ಹೇಳಬೇಕು ಅಂತೀನಿವೋ ಅದು ಹೊರಟೋಯ್ತು ಕೊನೆಗೆ ಎಲ್ಲರ ಸಮಯವೂ ವ್ಯರ್ಥವಾಯಿತು ಹಾಗೆ ಆಗಬಾರದು ಆದರೆ ಎಷ್ಟೋ ವೇಳೆ ಏನಾಗುತ್ತೆ ಅಂದರೆ ನಾವು ಹೇಳಲಿಕ್ಕೆ ಬಯಸ್ತಕ್ಕಂತಹ ವಿಷಯ ಎಷ್ಟು ಗಹನವಾಗಿರುತ್ತೆ ಅಂದರೆ ಆ ವಿಷಯವನ್ನಷ್ಟೇ ನಾವು ಆಲೋಚಿಸುವುದಲ್ಲದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಆ ಪ್ರಸಂಗದಲ್ಲಿ ಬೇರೆ ಬೇರೆ ಉಪವಿಷಯಗಳನ್ನು ಕೂಡ ಚರ್ಚಿಸಬೇಕಾಗುತ್ತೆ ಆಗ ಸ್ವಲ್ಪ ಅದು ಔಟ್ ಆಫ್ ಟ್ರ್ಯಾಕ್ ಅಂತ ಅನ್ನಿಸಿದ್ದರೂ ಕೂಡ ಆ ವಿಷಯಕ್ಕೆ ಅದು ಉಪಯೋಗವಾಗುವಂಥದ್ದೇ ಆ ವಿಷಯದಿಂದ ಅದು ಹೊರತೇನಲ್ಲ ಹೀಗಾಗಿ ಕೊನೆಯಲ್ಲಿ ನಾವು ಹೇಳುವಾಗ ನೋಡಿ ನಾವು ಈ ಶಿ ಈ ವಿಷಯವನ್ನು ಕುರಿತು ಆಲೋಚನೆ ಮಾಡ್ತಾ ಇದ್ವಿ ಅಂಥೇಳಿ ಒಂದು ಸಮರೈಸ್ ಮಾಡುವಂತಹ ಪದ್ಧತಿ ಅದು ಸಾಮಾನ್ಯವಾಗಿ ಎಲ್ಲ ಒಂದು ಉಪದೇಶದ ಟೆಕ್ಸ್ಟ್ನಲ್ಲಿ ನಮಗೆ ಸಿಗುತ್ತೆ ಈಗ ಇಲ್ಲಿ ಇಡೀ ಸ್ಥಿತಪ್ರಜ್ಞೆಯ ಲಕ್ಷಣವನ್ನು ಹೇಳ್ತಾ ಯಾವ ರೀತಿಯಲ್ಲಿ ಅವನ ಲಕ್ಷಣ ಇರಬೇಕು ಅಂತ ಹೇಳ್ತಾ ಮಧ್ಯದಲ್ಲಿ ಹತ್ತು ಮಂತ್ರಗಳನ್ನು ಕೇವಲ ಇಂದ್ರಿಯ ನಿಗ್ರಹಕ್ಕೆ ಬಳಸಿ ಪುನಃ ಇಲ್ಲಿ ಬರುವಾಗ ವಾಪಸ್ ಬರುವಾಗ ಆತ ನಿಧಾನವಾಗಿ ಅದನ್ನು ಪುನಃ ಅವನ ಸ್ಥಿತಪ್ರಜ್ಞೆಯ ಲಕ್ಷಣಕ್ಕೆ ತಂದು ಈಗ ಅದನ್ನು ಎಪ್ಪತ್ತೊಂದನೆಯ ಮಂತ್ರದಲ್ಲಿ ಹೇಗೆ ಉಪಸಂಹಾರ ಮಾಡ್ತಾನೆ ಭಗವಂತ ಅನ್ನೋದನ್ನು ನೋಡೋಣ ವಿಹಾಯ ತಾಮನ್ ಎಸ್ ಸರ್ವಾನ್ ಕುಮಾಂಶರತಿ ನಿಸ್ಪೃಹ ನಿರ್ಮೋ ನಿರಹಂಕಾರ ಸಶಾಂತಿ ಅಧಿಗತಿ ಶುರು ಮಾಡಿದ್ದು ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾಂ. ಎಲ್ಲ ಕಾಮಗಳನ್ನು ತ್ಯಜಿಸಬೇಕು ಅಂತ ಶುರು ಮಾಡಿದ ಈಗ ಮುಕ್ತಾಯವನ್ನು ಕೂಡ ಅದರಲ್ಲೇ ಮಾಡ್ತಾ ಇದ್ದಾನೆ ವಿಹಾಯ ಸರ್ವಾನ್ ಕಾಮಾನ್ ಯಹ ಕುಮಾನ್ ನಿಸ್ಪೃಹ ಚರತಿ ಯಾವ ಮನುಷ್ಯನು ಯಾರೇ ಆಗಲಿ ಆತ ಎಲ್ಲ ಕಾಮನೆಗಳನ್ನು ತ್ಯಜಿಸಿದವನಾಗಿ ನಿಸ್ಪೃಹನಾಗಿ ಹೊಸದಾಗಿ ಯಾವ ಆಸೆಯೂ ಇಲ್ಲದಂತೆ ನಿರ್ಮಮನಾಗಿ ನನ್ನದು ಎಂಬುದು ಇಲ್ಲದಂತೆ ನಿರಹಂಕಾರ ನನ್ನದು ವಿನ ಮೂಲ ನಾನು ಅದು ಇಲ್ಲದಂತೆ ಇದ್ದಾಗ ಅವನು ಸ್ವಶಾಂತಿಂ ಅಧಿಗಜ ನಿಜವಾದಂತಹ ಶಾಂತಿಯನ್ನ ಆತ ಹೊಂದುತ್ತಾನೆ ಅಂತ ಇಲ್ಲಿ ಹೇಳಿದಾಗಿದೆ ಇದು ಆಕ್ಚುಲಿ ಇದು ಇಫೆಕ್ಟು ಇಫೆಕ್ಟ್ ಏನು ಅಂದರೆ ಹಿಂದೆ ಹೇಳ್ದ ಆತ್ಮನ್ಯೇವ ಆತ್ಮನಾ ತುಷ್ಟ ಸ್ಥಿತ ಪ್ರಜ್ಞ ಸದೋಚ್ಯತೆ ಆತ್ಮನಲ್ಲಿಯೇ ಆಸಕ್ತವಾಗುತ್ತದೋ ಅಂತಹ ಮನಸ್ಸು ಇವೆಲ್ಲ ಕ್ವಾಲಿಟಿಯನ್ನ ಅದು ಹೊಂದಿರುತ್ತದೆ ಏನದು ಅಂದರೆ ಆ ಮನಸ್ಸಿನಲ್ಲಿ ಹೊಸದಾಗಿ ಯಾವ ಸಂಗದಿಂದ ಉತ್ಪನ್ನವಾಗುವಂತಹ ಕಾಮ ಹೇಗೆ ಹುಟ್ಟುವುದು ಧ್ಯಾಯತೋ ವಿಷಯಾಂಕು ಸಹ ಸಂಘಸ್ಥು ಉಪಜಾಯತೆ ಸಂಘತ್ ಕಾಮ ಮನಸ್ಸು ಯಾವಾಗಲೂ ಕೂಡ ಈ ಸ್ಥಿತಪ್ರಜ್ಞನ ಮನಸ್ಸು ಅಥವಾ ಬ್ರಹ್ಮ ಬ್ರಹ್ಮಜ್ಞನ ಮನಸ್ಸು ಯಾವಾಗಲೂ ಆತ್ಮಾಭಿಮುಖವಾಗಿರುವುದರಿಂದ ಪ್ರಪಂಚಾಭಿಮುಖವಾಗಿಲ್ದೇ ಇರುವುದರಿಂದ ಹೀಗೆ ಇನ್ನರ್ ಲೈಟ್ ಒಳಗಡೆ ತಿರ್ಕೊಂಡಿರುವುದರಿಂದ ಯಾವಾಗಲೂ ಅದನ್ನೇ ನೋಡ್ತಾ ಇರೋದ್ರಿಂದ ಆ ಮನಸ್ಸಿಗೆ ಹೊಸದಾಗಿ ಎಲ್ಲೂ ಕೂಡ ಸಂಘ ಉಂಟಾಗುವುದಿಲ್ಲ ಶ್ರೀರಾಮಕೃಷ್ಣ ಹೇಳಿದ ಹಾಗೆ ಎರಡು ಮ್ಯಾಗ್ನೆಟ್ ಇದೆ ಅಂತ ಇಟ್ಕೊಳ್ಳೋಣ ಒಂದು ದಪ್ಪ ಅತ್ಯಂತ ಪವರ್ಫುಲ್ ಮ್ಯಾಗ್ನೆಟ್ ಇನ್ನೊಂದು ಅಷ್ಟೇನು ದಪ್ಪ ಅಲ್ಲ ಸಣ್ಣದಾದಂತಹ ಮ್ಯಾಗ್ನೆಟ್ ಆಗ ಮಧ್ಯದಲ್ಲಿ ಕಬ್ಬಿಣವಿಟ್ಟರೆ ಅದು ಯಾವ ಮ್ಯಾಗ್ನೆಟ್ಟಿಗೆ ಅಂಟ್ಕೊಳ್ತದೆ ಪವರ್ಫುಲ್ ಮ್ಯಾಗ್ನೆಟ್ಗೆ ಹೋಗಿ ಅಂಟ್ಕೊಳ್ತದೆ ಹಾಗೆಯೇ ಈ ಒಳಮುಖವಾಗಿ ತಿರುಗಿದಂತಹ ಈ ಮನಸ್ಸು ಅತ್ಯಂತ ಪ್ರಬಲವಾದಂತಹ ಆಯಸ್ಕಾಂತೀಯ ಶಕ್ತಿಯನ್ನು ಉಳ್ಳಂತಹ ಆ ಪರಮಾತ್ಮ ಅಥವಾ ಆತ್ಮ ಅಂತಕ್ಕಂಥ ಆನಂದ ಸ್ವರೂಪಿಯಾಗಿರ್ತಕ್ಕಂತಹ ಅದನ್ನೇ ನೋಡ್ತಾ ಇರಬೇಕಾದ್ರೆ ಎಲ್ಲೂ ಕೂಡ ಅದರ ಇಂದ್ರಿಯಗಳು ಎಲ್ಲಿ ಓಡಾಡ್ತಾ ಇದ್ದರೂ ಕೂಡ ಆ ಇಂದ್ರಿಯದ ವಿಷಯಕ್ಕೆ ಸಂಗ ಉಂಟಾದರೂ ಕೂಡ ಆ ಸಂಘದಿಂದ ಆ ವಸ್ತು ವಿಷಯ ವಸ್ತು ಬೇಕು ಅಂತ ಅನಿಸೋದಿಲ್ಲ ಅಂದರೆ ಕಾಮ ಉತ್ಪತ್ತಿ ಆಗುವುದಿಲ್ಲ ಆಗ ನ್ಯಾಚುರಲಿ ಅವನು ವಿಹಾಯ ಕಾಮಾನ್ ಎಸ್ ಸರ್ವಾನ್ ಕಾಮನೆಗಳನ್ನು ಆತ ಬಿಟ್ಟು ಬಿಡುತ್ತಾನೆ ಆಗ ಮಾತ್ರ ಬೇರೆ ಸಮಯದಲ್ಲಿ ಅಲ್ಲ ಆಗ ಮಾತ್ರ ಯಾವ ಕಾಮನೆಗಳು ಅವನ ಮನಸ್ಸಿನಲ್ಲಿ ಉದ್ಭವವಾಗುವುದಿಲ್ಲ ಹಾಗೆ ನಿಸ್ಪ್ರಹ ಚರತೆ ಯಾವುದೇ ರೀತಿಯ ಅವನಿಗೆ ಆಸೆ ಕೂಡ ಇರುವುದಿಲ್ಲ ಸಾಮಾನ್ಯವಾಗಿ ದೇಹವನ್ನು ಉಳಿಸಿಕೊಡಬೇಕು ಅನ್ನುವಂತಹ ಆಸೆ ಅಥವಾ ಲೋಕ ಕಲ್ಯಾಣ ಮಾಡಬೇಕು ಅನ್ನುವಂತಹ ಆಸೆ ಆ ಆಸೆ ಕೂಡ ಅವನಿಗೆ ಇರುವುದಿಲ್ಲ ಹೇಗೆ ಆ ಪ್ರಾರಬ್ಧ ವರ್ಷದಿಂದ ಏನೇನಿದೆಯೋ ಅದರ ಪಾಡಿಗೆ ಅದು ಆ ಶರೀರ ಹಾಗೆ ನಡ್ಕೊಂಡು ಹೋಗುತ್ತೆ ಅವನ ಒಂದು ಯಾವುದೇ ಪ್ರಯತ್ನ ಆ ಪ್ರಯತ್ನದ ಹಿನ್ನೆಲೆಯಲ್ಲಿ ಇರ್ತಕ್ಕಂತಹ ಈ ಕಾಮನೆಗಳು ಅಥವಾ ಆಸೆಗಳು ಆ ಶಕ್ತಿಯೇ ಇರುವುದಿಲ್ಲ ಅವನಿಗೆ ಸ್ಪಾಂಟೇನಿಯಸ್ ಆಗಿ ಅವನ ಎಲ್ಲ ಕ್ರಿಯೆಗಳು ನಡೀತಾ ಇರುತ್ತೆ ಎಲ್ಲೆಲ್ಲಿ ಕ್ರಿಯೆಗಳಲ್ಲಿ ಮಾತಿನಲ್ಲಿ ಆಗಲಿ ನೋಟದಲ್ಲಿ ಆಗಲಿ ಅಥವಾ ನಡೆಯಲ್ಲಿ ಆಗಲಿ ಸ್ಪಾಂಟಿನಿಟಿ ಇದ್ದರೆ ಕೃತಕತೆ ಇಲ್ಲದೆ ಹೋದರೆ ಬ್ಯೂಟಿಯೇ ಬ್ಯೂಟಿ saundarya ನಿಜವಾದ ಸೌಂದರ್ಯ ಮತ್ತು ನಿಜವಾದ ಶಕ್ತಿ ಅಲ್ಲೇ ಇರು ಅವನು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸವೂ ಕೂಡ ಅತ್ಯಂತ ಸಮರ್ಥವಾಗಿ ಇರ್ತದೆ ಸಾಮರ್ಥ್ಯದಿಂದ ಕೂಡಿರ್ತದೆ ಯಾಕೆ ಅಂದರೆ ಡೈರೆಕ್ಟಾಗಿ ಅಲ್ಲಿ ಆತ್ಮಶಕ್ತಿ ಅನ್ನೋದು ಕೆಲಸ ಮಾಡ್ತಾ ಇರುತ್ತೆ ಮನಸ್ಸು ಕೆಲಸ ಮಾಡದೇ ಇರೋದರಿಂದ ಮನಸ್ಸು ಆತ್ಮಾಭಿಮುಖವಾಗಿ ಹೀಗೆ ನೋಡ್ತಾ direct ಡೈರೆಕ್ಟ್ shakti ಶಕ್ತಿಯಿಂದ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ avana ನಡೆ ಅವನ ನುಡಿ ಅವನ ಆಲೋಚನೆಗಳು ಅತ್ಯಂತ ಪ್ರಬಲವಾಗಿ ಇನ್ನೊಬ್ಬರನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳುವಂತಹ ಅವರ ಮೇಲೆ ಪ್ರಭಾವ ಬೀರಬಲ್ಲಂತಹ ನಡೆನುಡಿ ಮತ್ತು ಆಲೋಚನೆಗಳು ಆಗಿರ್ತವೆ ಹಾಗೆಯೇ ಅದರಲ್ಲಿ ಒಂದು ಶಕ್ತಿ ಉತ್ಪನ್ನವಾಗಿರ್ತದೆ ಏನು ಮಾಡಿದ್ರು ಕೂಡ ಆತ ದಕ್ಷದಿಂದ ಮಾಡ್ತಾನೆ ಅತ್ಯಂತ ದಕ್ಷತೆಯಿಂದ ಮಾಡ್ತಾನೆ ಎಫಿಷಿಯಂಟಾಗಿ ಆತ ಕೆಲಸವನ್ನು ಮಾಡ್ತಾನೆ ಈ ಎಲ್ಲ ಯಾವ ಜೀವನ್ಮುಕ್ತರು ನೋಡಿ ಅಥವಾ ಸಂತರು ನೋಡಿ ಅವರಲ್ಲಿ ಅವ್ಯವಸ್ಥತೆ ಅನ್ನೋದು ಇರುವುದಿಲ್ಲ ವ್ಯವಸ್ಥಿತ ರೀತಿಯಲ್ಲಿ ಇರ್ತದೆ ಅದು ಆಟೋಮೆಟಿಕ್ ಆಗಿ ಆ ರೀತಿಯಲ್ಲಿ ಇರುತ್ತೆ ಯಾಕಂದ್ರೆ ಆ ಆತ್ಮನ ಅಧ್ಯಕ್ಷತೆಯಲ್ಲಿ ಎಲ್ಲ ನಡೀತಾ ಇರುತ್ತೆ ಮನಸ್ಸಿನ ಅಧ್ಯಕ್ಷತೆಯಲ್ಲ ಯಾವಾಗ ಮನಸ್ಸಿನ ಅಧ್ಯಕ್ಷತೆಯಲ್ಲಿ ನಡೆಯುತ್ತೋ ಆ ಮನಸ್ಸಿನಲ್ಲಿ ಇರ್ತಕ್ಕಂತಹ ರಾಗ ದ್ವೇಷ ಬೇಕು ಬೇಡಗಳು ಕಷ್ಟ ನಷ್ಟ ಅದನ್ನ ಇಟ್ಕೊಂಡು ಅದೆಲ್ಲ ತೂಕ ಹಾಕ್ತಾ ಇರುತ್ತೆ ಇದನ್ನು ಹೇಗೆ ಮಾಡಬೇಕು ಇದನ್ನು ಹೇಗೆ ಮಾಡಬಾರ್ದು ಹಾಗೇನಾಗತ್ತೆ ಅಲ್ಲಿ ಸಾಮಾನ್ಯವಾಗಿ ಪ್ರಾಯಶಃ ಆ ಕೆಲಸದಲ್ಲಿ ಲೋಪದೋಷಗಳು ಕಂಡುಬರುತ್ತದೆ ಆದರೆ ಆತ್ಮಜ್ಞಾನಿ ಮಾಡ್ತಕ್ಕಂತಹ ಕೆಲಸದಲ್ಲಿ ಆ ರೀತಿಯಲ್ಲಿಲ್ಲ ಅಲ್ಲಿ ಡೈರೆಕ್ಟಾಗಿ ಅಪ್ಲೈ ಡೈರೆಕ್ಟ್ ಆಗಿ ಆ ಕೋರ್ಸೇ ಕೆಲಸ ಮಾಡ್ತಕ್ಕಂಥದ್ದು ಆದ್ರಿಂದ ಆ ಪ್ರತಿಯೊಂದು ಅವನು ಮಾಡ್ತಕ್ಕಂಥ ಕೆಲಸವು ಅತ್ಯಂತ ಸುಂದರವಾಗಿರ್ತದೆ ಬ್ಯೂಟಿ ವಿತ್ ಎಸ್ಥೆಟಿಕ್ ಸೆನ್ಸ್ ಆ ಸೌಂದರ್ಯ ಪ್ರಜ್ಞೆಯಿಂದ ಮಾಡ್ತಾನೆ ಅವನ ಕೆಲಸ ಮಾಡ್ತಕ್ಕಂಥದ್ದು ಸೌಂದರ್ಯ ಪ್ರಜ್ಞೆಯಿಂದ ಮಾಡ್ತಾನೆ ಅತ್ಯಂತ ದಕ್ಷತೆಯಿಂದ ಕೂಡಿರ್ತದೆ ಆ ಕೆಲಸ ಹೀಗಾಗಿ ಅವನ ಕೆಲಸವೇ ಸಮಾಜಕ್ಕೆ ನಿಜವಾಗಿಯೂ ಕೂಡ ಪ್ರೊಡಕ್ಟಿವ್ ಕೆಲಸ ನಿಜವಾಗಿಯೂ ಯಾರಿಗೆ ಅಂತಹ ಜ್ಞಾನ ಬಂದು ಆ ಸಮಾಜದಲ್ಲಿ ಆತ ಕೆಲಸ ಮಾಡ್ತಾನಲ್ಲ ಅವನ ಕೆಲಸ ನಿಜವಾಗಿಯೂ ಸಮಾಜಕ್ಕೆ ಪ್ರೊಡಕ್ಟಿವ್ ಕೆಲಸ ಯಾಕೆಂದ್ರೆ ಆ ಕೆಲಸ ಅತ್ಯಂತ ದೋಷ ಮುಕ್ತವಾಗಿರುತ್ತದೆ ದೋಷ ಯುಕ್ತವಾಗಿರುವುದಿಲ್ಲ ಹಾಗೆಯೇ ಬಹುಜನ ಹಿತಾಯ ಬಹುಜನ ಎಷ್ಟು ಹೆಚ್ಚು ಸಾಧ್ಯವೋ ಜನರಿಗೆ ಸುಖವನ್ನು ನೀಡ್ತಕ್ಕಂತಹ ಕೆಲಸವಾಗಿರ್ತದೆ ಎಷ್ಟು ಹೆಚ್ಚು ಸಾಧ್ಯವೋ ಅಷ್ಟು ಹೆಚ್ಚು ಜನರಿಗೆ ಅದು ಹಿತವನ್ನು ಉಂಟು ಮಾಡತಕ್ಕಂತಹ ಕೆಲಸವಾಗಿರ್ತದೆ ಪುನಃ ಅವನಲ್ಲಿ ನಿರ್ಮಮ ಯಾಕೆ ನಿರ್ಮಮ ಅಂದರೆ ಆತ ನಿರಹಂಕಾರಿಯಾಗಿರ್ತ ಅವನ ಅಹಂಕಾರ ಅಂತಕ್ಕಂಥದ್ದು ಅಲ್ಲಿ ಸಂಪೂರ್ಣವಾಗಿ ಆ ಬ್ರಹ್ಮನಲ್ಲಿ ಮೆಲ್ಟ್ ಆಗುವ ಹೋಗಿಬಿಟ್ಟಿರ್ತದೆ ಮೆಲ್ಟ್ ಆಗಿಬಿಟ್ಟು ಆತ ಅಪ್ಪಿತಪ್ಪಿ ನಾನು ಅಂತ ಬಳಸಿದ್ರೂ ಕೂಡ ಆ ನಾನುವಿಗೆ ಒಂದು ರೀತಿಯ ಸೌಂದರ್ಯವಿರುತ್ತೆ ಅಪ್ಪಿ ತಪ್ಪಿ ಅವರು ನನ್ನದು ಅಂತ ಬಳಸಿದ್ರೂ ಕೂಡ ಆ ನನ್ನದು ಅಂತಕ್ಕಂಥ ಅತ್ಯಂತ ವ್ಯಾಪ್ತವಾದಂತಹ ಅರ್ಥವನ್ನು ಹೊಂದಿರತಕ್ಕಂಥ ನಮ್ಮ ನಿಮ್ಮ ರೀತಿಯಲ್ಲಿ ನನ್ನದು ಅಂತ ಸಂಕುಚಿತ ಒಂದು ಭಾವನೆಯಲ್ಲಿ ಆ ನನ್ನದು ಇರುವುದಿಲ್ಲ ಅದು ಅತ್ಯಂತ ವ್ಯಾಪಕವಾದಂತಹ ಅರ್ಥವನ್ನು ಹೊಂದಿರ್ತದೆ ಯಾಕಂದರೆ ಆ ಅನುಭವ ಆ ಶಬ್ದದ ಹಿಂದುಗಡೆ ಇರ್ತದೆ ಆ ಶಬ್ದದ ಹಿಂದೆ ಆ ಅನುಭವ ಇರ್ತದೆ ಪ್ರತಿಯೊಂದು ಕೂಡ ನಾವು ಶಬ್ದವನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಆ ಅನುಭವ ನಮಗೆ ಅದು ಇರ್ತದೆ ನಮಗೂ ಕೂಡ ನಾವು ನಿದ್ರೆಯಲ್ಲಿ ಹೇಳಿದರೂ ಕೂಡ ಈಗಲ್ಲ ನಾವು ನಿದ್ರೆಯಲ್ಲೇ ಇರೋದ್ರಿಂದ ನಾನು ನನ್ನದು ಅಂತ ನಾನು ಸುಮ್ಮನೆ ಹೇಳಿದ್ರೂ ಕೂಡ ಕಾನ್ಷಿಯಸ್ ಆಗೋಲ್ಲ ಅನ್ಕಾನ್ಶಿಯಸ್ ಆಗಿ ಹೇಳಿದರೂ ಕೂಡ ಅದು ಇನ್ಗ್ರೇನ್ಡ್ ಆಗಿಬಿಟ್ಟಿದೆ ಒಳಗಡೆ ಎಷ್ಟೋ ಜನ್ಮಗಳಿಂದ ಅದು ಇನ್ಗ್ರೈಂಡ್ ಆಗಿದೆ ನಾನು ನನ್ನದು ಅಂದರೆ ಈ ಶರೀರ ಅಷ್ಟೇ ಅಂತ ಈ ಶರೀರ ಮಾತ್ರ ನಾನು ಈ ಶರೀರಕ್ಕೆ ಸಂಬಂಧಿಸಿದ್ದೆಲ್ಲ ನನ್ನದು ಅಷ್ಟೆ ನಮ್ಮ ನಾನು ನನ್ನದು ಅನ್ನೋದ ಡೆಫಿನೇಷನ್ ಏನು ಅಂದರೆ ಇಷ್ಟೆ ನನ್ನ ಶರೀರವೇ ನಾನು ನನ್ನ ಶರೀರಕ್ಕೆ ಸಂಬಂಧಪಟ್ಟಂತಹ ಏನೇನು ಇದೆಯೋ ಅದೆಲ್ಲ ಹೀಗಾಗಿ ಅದರ ಒಂದು ಮಿತಿ ಅಂತಕ್ಕಂಥದ್ದು ಅತ್ಯಂತ ಸೀಮಿತ ಆದರೆ ಇವನ ಈ ಸ್ಥಿತಪ್ರಜ್ಞನ ಅಥವಾ ಬ್ರಹ್ಮಜ್ಞ ಪುರುಷನ ಆ ಒಂದು ನನ್ನದು ಮತ್ತು ನಾನು ಅಂತಕ್ಕಂಥದ್ದು ಅತ್ಯಂತ ವ್ಯಾಪಕವಾಗಿರ್ತಕ್ಕಂಥದ್ದು ಆ ಬ್ರಹ್ಮ ವಸ್ತುವಿನಲ್ಲಿ ಅದು ಒಂದಾಗಿ ಕೆಲಸ ಮಾಡ್ತಾ ಇರುತ್ತೆ ಅದು ಆ ಅಹಂ ಅಂತಕ್ಕಂಥದ್ದು ಅತ್ಯಂತ ಪಕ್ವವಾಗಿರ್ತಕ್ಕಂತಹ ಅಹಂ ವಸ್ತು ಪಕ್ವವಾದಂತಹ ಅಹಂ ಹೀಗೆ ಆತ ನಿರ್ಮಮನಾಗಿ ಮಮತ್ವ ಇಲ್ಲದೆ ನನ್ನದು ಎಂಬ ಸಂಕುಚಿತ ಬುದ್ಧಿ ಇಲ್ಲದೆ ಅಥವಾ ಇಡೀ ಜಗತ್ತೇ ನನ್ನದು ಅನ್ನುವಂತಹ ಅತ್ಯಂತ ವಿಶಾಲವಾದಂತಹ ಬುದ್ಧಿಯಿಂದ ಕೂಡಿರತಕ್ಕಂತಹ ನಿರಹಂಕಾರ ಈ ದೇಹವೇ ನಾನು ಅಂತಕಂತ ಸಂಕುಚಿತ ಬುದ್ಧಿಯನ್ನು ಹೊಂದಿರದೆ ಅಥವಾ ಇಡೀ ಸೃಷ್ಟಿಯೇ ನಾನು ಅಂತಕಂತ ವಿಶಾಲವಾದಂತಹ ಬುದ್ಧಿಯನ್ನು ಹೊಂದಿ ನೋಡಿ ಎರಡು ಆಪೋಸಿಟ್ ಎರಡರಲ್ಲೂ ನಾನು ಬುದ್ಧಿ ಇದೆ ಎರಡರಲ್ಲೂ ನನ್ನದು ಬುದ್ಧಿ ಇದೆ ಆದರೆ ಒಂದು ಇಡೀ ಜಗತ್ತೇ ನಾನು ಅಂತ ಯಾವಾಗ ಹೇಳ್ತಾನೋ ಆಗ ಅದು ಅಹಂಕಾರ ಅಲ್ಲ ಇಡಿ ಜಗತ್ತೆ ನನ್ನದು ಅಂತ ಯಾವಾಗ ಹೇಳ್ತಾನೋ ಆವಾಗ ಅದು ಮಮಕಾರ ಅಲ್ಲ ಮಮಕಾರ ಅಹಂಕಾರ ದೋಷ ಯಾವಾಗ ಅಂದರೆ ಅತ್ಯಂತ ಸೀಮಿತವಾದಾಗ ಸೀಮಿತವಾದಾಗ ಮಾತ್ರ ಪ್ರತಿಯೊಂದು ವಸ್ತುವು ಕೂಡ ದೋಷಯುಕ್ತವಾಗಿರ್ತದೆ ಅದೇ ಅಪರಿಮಿತವಾದಾಗ ಅದೇ ವಸ್ತು ಅದು ದೋಷ ಅಪರಿಮಿತವಾದಂತಹ ಬ್ರಹ್ಮವಸ್ತು ಅದರಲ್ಲಿ ಆ ಮನಸ್ಸು ಅಂತಕ್ಕಂಥದ್ದು ಲೀನವಾಗಿ ಮಾತ್ರ ಈ ರೀತಿಯ ಒಂದು ವ್ಯವಹಾರ ಆ ಮನುಷ್ಯನಿಂದ ಸಾಧ್ಯ ಹೀಗೆ ಇದ್ದಾಗ ಅವನಿಗೆ ಅವನ ಪ್ರಾರಬ್ಧ ಏನು ಆದರೂ ಕೂಡ ಎಷ್ಟು ಸುಖ ಬರಲಿ ಎಷ್ಟು ದುಃಖ ಬರಲಿ ಯಾರು ನಿಂದೆ ಮಾಡಲಿ ಬೇರೆ ಏನು ಮಾಡಲಿ ಅವನ ಮನಸ್ಸು ಅಂತಕ್ಕಂಥದ್ದು ಅಲ್ಲಾಡುವುದಿಲ್ಲ ಕಿಂಚಿತ್ತು ಅಲ್ಲಾಡುವುದಿಲ್ಲ ಯಾಕೆ ಅಂದರೆ ಮನಸ್ಸು ಅಂತಕ್ಕಂಥದ್ದು ಈ ಮುಖವಾಗಿರುವುದಿಲ್ಲ ಹೀಗಾಗಿರುತ್ತೆ ಒಳ ತನ್ನ ಸ್ವರೂಪ ಆತ್ಮಸ್ವರೂಪವನ್ನು ನೋಡ್ತಾ ಇರುತ್ತೆ ಹೀಗಾಗಿ ಏನು ಬಂದರೂ ಅದಕ್ಕೆ ಹಿಂದುಗಡೆಯಿಂದ ಬಂದರೂ ಅದಕ್ಕೇನು ಗೊತ್ತಾಗುವುದಿಲ್ಲ ಆದ್ರಿಂದ ಅತ್ಯಂತ ಶಾಂತವಾಗಿರುತ್ತೆ ಶಾಂತವಾದಂತಹ ಆತ್ಮನನ್ನು ನೋಡ್ತಾ ಇರತಕ್ಕಂತಹ ಮನಸ್ಸು ಯಾವಾಗಲೂ ಶಾಂತವಾಗಿಯೇ ಇರುತ್ತೆ ಅಂತಹ ಶಾಂತಿಯನ್ನು ಆಗ ಮಾತ್ರ ಆ ಪುರುಷನು ಹೊಂದುವನು ಅಂತ ಎಪ್ಪತ್ತೊಂದನೆಯ ಮಂತ್ರದಲ್ಲಿ ಭಗವಂತ ಹೇಳ್ತಾನೆ ಪುನಃ ಏಷ ಬ್ರಾಹ್ಮೀಸ್ಥಿತಿ ಪಾರ್ಥ ನೇನಾಂ ಪ್ರಾಪ್ಯ ವಿಮುಖ್ಯತಿ ಸ್ಥಿತಿ ಅಂತಕಾಲೇ ಬ್ರಹ್ಮ ನಿರ್ವಣ ಋತಿ ಅಂತ ಹೇಳ್ತಾನೆ ಕೊನೆಯದಾಗಿ ಕನ್ಕ್ಲೂಷನ್ ಮಾಡ್ತಾ ಇದ್ದಾನೆ ಉಪ ಸಂಹಾರ ಏನಿದು ನಾನು ಇಲ್ಲಿಯ ತನಕ ವಿವರಿಸಿದಂತಹ ಯಾವ ಒಂದು ಸ್ಥಿತಿ ಉಂಟು ಆ ಜ್ಞಾನಿಯದ್ದು ಆ ಸ್ಥಿತಿಗೆ ಏನಾದರೂ ಹೆಸರಿದೆಯಾ ಅಂದರೆ ನಿಜವಾಗಿಯೂ ಯಾವ ಹೆಸರು ಇಲ್ಲ ಯಾವ ಹೆಸರು ಕೊಡೋಕ್ಕಾಗೋದಿಲ್ಲ ಆದರೆ ಸ್ವಾಮಿ ನಾವು ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕಾದ್ರೆ ಏನೋ ಒಂದು ಅವ್ರಿಗೆ ಹೇಳಬೇಕಲ್ಲ ಅದು ಅಂತ ಹೇಳಿದ್ರೆ ಏನೋ ಅಂತ ಕೇಳ್ತಾರ ನಾವು ಪ್ರತಿಯೊಬ್ಬರೂ ಕೂಡ ನಮಗೆಲ್ಲ ಹೆಸರು ಹೆಸರಿಲ್ದೇ ಹೋದ್ರೆ ಏನ್ ಮಾಡ್ಬೇಕಾಗತ್ತೆ ಏ ಅಂತ ಕರಿಬೇಕಾಗತ್ತೆ ಏ ಅಂತ ಕರೆದ್ರೆ ಒಬ್ಬರು ನೋಡೋಬಲ್ಲೂ ನಾಲ್ಕು ಜನರು ತಿರುಗ್ತಾರೆ ಅದಾಗೋದಿಲ್ಲ ಆ ನಾಲ್ಕು ಜನರು ತಿರುಗಬಾರದು ನನಗೆ ಬೇಕಾದವನು ಮಾತ್ರ ತಿರುಗಬೇಕು ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಒಂದೊಂದು ನಾಮಕರಣ ಅಂತ ಆಗಿದೆ ಆ ವ್ಯಕ್ತಿಯ ಹೆಸರನ್ನು ಹಿಡಿದು ಕೂಡಿದಾಗ ಮಾತ್ರ ಆ ವ್ಯಕ್ತಿ ನೋಡುವುದು ಸಾಧ್ಯವಾಗುತ್ತೆ ನಮ್ಮ ಕಡೆಗೆ ವ್ಯವಹಾರ ಮಾಡುವುದು ಹಾಗೆ ಈಗೊಂದು ಹೆಸರು ಇಡಬೇಕು ಏನು ಹೆಸರಿಡೋಣ ಅಂದರೆ ಅದು ಬ್ರಹ್ಮಮಯವೇ ಆಗಿರೋದ್ರಿಂದ ಅವನ ಮನಸ್ಸು ಬ್ರಹ್ಮಮಯವೇ ಆಗಿರೋದ್ರಿಂದ ಅಂತಹ ಸ್ಥಿತಿ ಅವನ ಸ್ಥಿತಿಯನ್ನು ಕೂಡ ಬ್ರಹ್ಮ ಸಂಬಂಧಿ ಸ್ಥಿತಿ ಅಂತಲೇ ಇಟ್ಬಿಡೋಣ ಅಂತ ಭಗವಂತ ಆ ಸ್ಥಿತಿಯನ್ನು ಅದು ಸ್ಥಿತಿಯಲ್ಲ ಅದು ಅದು ಸ್ವರೂಪ ಅದು ಕೂಡ ನಮಗೊಂದು ಭ್ರಮೆ ಇರುತ್ತೆ ನಾವೆಲ್ಲ ಯಾವಾಗಲೂ ಕೂಡ ಸೀಮಿತರಾದ್ರಿಂದ ಎಲ್ಲಿಗೆ ನಾವು ಒಂದು ಮೂಮೆಂಟ್ ಮೂಮೆಂಟನ್ನು ಕೊರತೆ ಆಲೋಚನೆ ಮಾಡ್ತೀವಿ ಇಲ್ಲಿಗೆ ಹೋಗುವುದು ಅಲ್ಲಿಗೆ ಹೋಗುವುದು ಬ್ರಹ್ಮಲೋಕಕ್ಕೆ ಹೋಗೋದು ವೈಕುಂಠಕ್ಕೆ ಹೋಗೋದು ಕೈಲಾಸಕ್ಕೆ ಹೋಗುವುದು ಬರೀ ಹೋಗೋದೇ ನಮಗೆ ಇಲ್ಲೇ ಇದೆ ಅಂದರೆ ನಮಗದಷ್ಟು ಇಷ್ಟ ಆಗಲ್ಲ ನಮಗಷ್ಟು ರುಚಿಯೂ ಆಗಲ್ಲ ಎಲ್ಲೋ ಹೋಗಬೇಕು ಏನೋ ಒಂದು ಮಾಡಬೇಕು ಅದಕ್ಕೋಸ್ಕರ ಏನೋ ಒಂದು ಸ್ಥಿತಿಯನ್ನು ಮುಟ್ಬೇಕಲ್ಲ ಸ್ಥಿತಿ ಅಂತ ಹೆಸರಿಟ್ಬಿಟ್ರದಕ್ಕೆ ಸ್ಥಿತಿಯು ಅಲ್ಲ ಸ್ಥಿತಿಯಂದರೆ ಪುನಃ ನಾನು ಈ ಸ್ಥಿತಿಯನ್ನು ಬಿಟ್ಟು ಇನ್ನೊಂದು ಸ್ಥಿತಿಯನ್ನು ಹೋಗುವುದು ಅಂತ ಆಗ್ಬಿಡುತ್ತೆ ಅದೂ ಅಲ್ಲ ನನ್ನ ಸ್ವರೂಪ ನನ್ನ ನಿಜವಾದ ಸ್ವರೂಪ ಆ ಸ್ವರೂಪವನ್ನು ನಮಗೆ ಹೇಳು ಯಾವ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂದು ಸ್ಥಿತಿಯಪ್ಪ ಒಂದು ಸ್ಟೇಜ್ ಯಾವ ಸ್ಟೇಜು ಅಂದರೆ ಬ್ರಹ್ಮ ಸ್ಟೇಜು ಅಂತ ಈಗ ಗೋಕುಲಂ ಸೆಕೆಂಡ್ ಸ್ಟೇಜು ಗೋಕುಲಮ್ ತರ್ಡ್ ಸ್ಟೇಜು ಅಂತ ಇಟ್ಟ ಹಾಗೆ ಇದಕ್ಕೂ ಕೂಡ ಬ್ರಹ್ಮ ಸ್ಟೇಜ್ ಅಂತ ಬ್ರಹ್ಮ ಸ್ಟೇಜ್ ಅಂತ ಯಾವುದೂ ಇಲ್ಲ ಎಲ್ಲವೂ ಬ್ರಹ್ಮವೇ ಆದ್ದರಿಂದ ಬ್ರಹ್ಮ ಅದೇ ಬ್ರಹ್ಮಮಯವಾಗಿ ಬಿಡ್ತದೆ ಹೇ ಪಾರ್ಥ ನ ಏನಾಮ್ ಪ್ರಾಪ್ತಿ ವಿಮುಖ್ಯದಿ ಇದರ ಸ್ತುತಿಯನ್ನು ಮಾಡ್ತಾ ಇದ್ದಾನೀಗ ಈ ಒಂದು ಅನುಭವ ಈ ಒಂದು ಸ್ಥಿತಿ ಅದರ ಸ್ತುತಿಯನ್ನು ಮಾಡ್ತಾ ಇದ್ದಾನೆ ಅದನ್ನು ಹೊಗಳ್ತಾ ಇದ್ದಾನೆ ಯಾಕೆ ಹೊಗಳುವುದು ಅಂದರೆ ಯಾವುದೇ ವಸ್ತುವನ್ನು ನಾವು ಅಡ್ವರ್ಟೈಸ್ಮೆಂಟ್ ಮಾಡದೆ ಹೋದರೆ ಅದನ್ನೇ ಹೊಗಳುವುದು ಅಂತ ಕನ್ನಡದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡದೆ ಹೋದರೆ ಜನರು ಆ ವಸ್ತುವಿನ ಕುರಿತು ಆಸಕ್ತಿ ಮೂಡುವುದಿಲ್ಲ ನಾನು ಯಾಕೆ ಅದನ್ನು ಹೊಂದಬೇಕು ನನಗೆ ಯಾಕೆ ಆ ಸೋಪ್ ಬೇಕು ನನಗೆ ಯಾಕೆ ಇದು ಬೇಕು ನನಗೆ ಯಾಕೆ ಅದು ಬೇಕು ನೀವೇನಾದರೂ ಒಂದು ಮೂಡಿಸಬೇಕು ನೋಡಪ್ಪ ಇದ್ದರೆ ನಿನಗೆ ಇದು ಉಪಯೋಗವಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಈ ಸ್ಥಿತಿಯನ್ನು ಬ್ರಾಹ್ಮೀ ಸ್ಥಿತಿಯನ್ನು ಯಾರು ಹೊಂದುತ್ತಾರೆಯೋ ತನ್ನ ಜೀವನದಲ್ಲಿ ಅವನು ಎಂತಹ ಸನ್ನಿವೇಶದಲ್ಲೂ ಕೂಡ ಮೋಹವನ್ನ ಹೊಂದುವುದಿಲ್ಲ ಮೋಹವನ್ನ ಹೊಂದುವುದೇ ಇಲ್ಲ ಮೋಹ ಅಂದರೆ ಏನು ಕನ್ಫ್ಯೂಷನ್ ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡು ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ರಸ್ತೆಯಲ್ಲಿ ಹೋಗಬೇಕು ಯಾವ ರಸ್ತೆಯಲ್ಲಿ ಹೋಗಬಾರ್ದು ಈ ಒಂದು ಡೌಟೇ ಇರೋದಿಲ್ಲ ಆ ಜ್ಞಾನಿಗೆ ಎಲ್ಲವೂ ಅವನ ಮುಂದೆ ತೆರೆದಿಟ್ಟಂತಹ ಪುಸ್ತಕ ತೆರೆದಿಟ್ಟಂತಹ ಪುಸ್ತಕದೋಪಾಧಿಯಲ್ಲಿ ಎಲ್ಲವೂ ಇರುತ್ತೆ ಅವನಿನ್ನೇನು ಮಾಡಬೇಕಾಗಿಲ್ಲ ಅಷ್ಟು ಕ್ಲಿಯರ್ ಆಗಿರುತ್ತೆ ಆದ್ದರಿಂದ ಯಾವ ಮೋಹಕ್ಕೂ ಕೂಡ ಆಸ್ಪದವಿರುವುದಿಲ್ಲ ಹಾಗೆಯೇ ಸ್ಥಿತ್ವ ಅಸ್ಯಾಂ ಅಂತಕಾಲೇ ಅಪಿ ಬ್ರಹ್ಮ ನಿರ್ವಾಣ ರಕ್ಷತಿ ಈ ಒಂದು ಸ್ಥಿತಿಯನ್ನು ಆತ ಯಾವ ಕಾಲದಲ್ಲೇ ಹೊಂದಿರಲಿ ಅವನು ಸಣ್ಣ ವಯಸ್ಸಿನಲ್ಲಿದ್ದಾಗಲೇ ಆ ಸ್ಥಿತಿ ಬಂದಿರುತ್ತೆ ಅಥವಾ ಪ್ರೌಢವದನ್ಸ್ ವಯಸ್ಕನಾಗಿದ್ದಾಗಲೇ ಆ ಸ್ಥಿತಿ ಬಂದಿರಬೋದು ಅಥವಾ ಓಲ್ಡ್ ಏಜ್ನಲ್ಲೂ ಕೂಡ ಆ ಸ್ಥಿತಿ ಬರ್ಬೋದು ಅಥವಾ ಸಾಯುವ ಹಿಂದಿನ ಕ್ಷಣದಲ್ಲೂ ಕೂಡ ಆ ಸ್ಥಿತಿ ಬರ್ಬೋದು ಹೇಳಲಿಕ್ಕಾಗುತ್ತಿತ್ತು ಯಾರ ಯಾರ ಪಕ್ವತೆ ಯಾವ ಯಾವ ಯಾವ ರೀತಿಯಲ್ಲಿದೆ ಆಯಾ ಪಕ್ವತೆಗೆ ಅನುಸಾರವಾಗಿ ಆ ಹಣ್ಣು ಅಲ್ಲಿ ಮೆಚೂರ್ ಆಗುತ್ತೆ ಅದರಿಂದ ಹೇಳಲಿಕ್ಕಾಗುವುದಿಲ್ಲ ಯಾವಾಗ ಅದು ಹಣ್ಣಾಯಿತು ಅದು ಹಣ್ಣಾದಾಗ ಹಣ್ಣಾಯಿತು ಅಂತ ಹೇಳಿದೆ ಅದು ಹಣ್ಣಾದಾಗ ಹಣ್ಣಾಯಿತು ಅಂತ ಅದು ಯಾವಾಗ ಅಂತ ಇಲ್ಲ ಹಾಗೆಯೇ ಈ ಒಂದು ಜ್ಞಾನ ಅವನಿಗೆ ಬಂದಾಗ ಈ ಸ್ಥಿತಿಯಲ್ಲಿ ಇದ್ದು ಅವನು ಅಂಥ ಕಾಲೆಯಲ್ಲಿ ಅತ್ಯಂತ ಕೊನೆ ಕಾಲದಲ್ಲೂ ಕೂಡ ಸಾಯುವಾಗಲೂ ಕೂಡ ಅದನ್ನು ಅದರಲ್ಲೇ ಇದ್ದು ಬ್ರಹ್ಮನಿರ್ಮಾಣ ರಚತಿ ಶರೀರವನ್ನು ಆತ ತ್ಯಜಿಸಿದ ಮೇಲೆ ಅವನು ಆ ಶರೀರವನ್ನು ಇಟ್ಟುಕೊಂಡಾಗಲೂ ಕೂಡ ಬ್ರಹ್ಮನೇ ಆಗಿರ್ತಾನೆ ಶರೀರವನ್ನು ಬಿಟ್ಟ ಮೇಲಂತೂ ಇನ್ನು ಕಿಂಚಿತ್ ಏನಿತ್ತೋ ಅಂದರೆ ಅಜ್ಞಾನಿಗಳ ದೃಷ್ಟಿಯಿಂದ ಇವನೊಬ್ಬ ಮನುಷ್ಯ ಅಂತ ಅದು ಕೂಡ ಇರೋದಿಲ್ಲ ಬ್ರಹ್ಮನಲ್ಲಿ ಸಂಪೂರ್ಣವಾಗಿ ಆತ ನಿರ್ವಾಣವನ್ನು ಹೊಂದುತ್ತಾನೆ ನಿರ್ವಾಣ ಅಂದರೆ ನೋ ಐಡೆಂಟಿಫಿಕೇಶನ್ ನಿರ್ವಾಣ ಅಂದರೆ ಎರಡು ಅರ್ಥ ಒಂದು ಆತ ತನ್ನ ಮೇಲೆ ಇದ್ದಂತಹ ಎಲ್ಲ ಕೋಶಗಳನ್ನು ಕಳೆದುಕೊಳ್ಳುತ್ತಾನೆ ನಿರ್ವಸ್ತ್ರನಾಗುತ್ತಾನೆ ಅಂತ ಒಂದರ್ಥ ಎರಡನೆಯದಾಗಿ ನಿರ್ವಾಣ ಅಂದರೆ ಬ್ಲೋಯಿಂಗ್ ಔಟ್ ಯಾವ ರೀತಿಯಲ್ಲಿ ದೀಪ ಆರಿ ಎಲ್ಲಿ ಹೋಯಿತು ಯಾವ ತೇಜಸ್ತತ್ವ ಇದೆಯೋ ಅಲ್ಲಿ ಲಯವಾಯಿತು ಸೇರಿ ಇಲ್ಲ ಹಾಗೆಯೇ ಇವನ ಐಡೆಂಟಿಫಿಕೇಶನ್ ಅಂತಕ್ಕಂಥದ್ದು ಅಲ್ಲಿಗೆ ಮುಗೀತು ಐಡೆಂಟಿಫಿಕೇಷನ್ ಎಲ್ಲಿಯ ತನಕ ಇರುತ್ತೋ ಅಲ್ಲಿಯ ತನಕ ಇನ್ನೊಂದು ಗರ್ಭದಲ್ಲಿ ಆತ ಹೋಗಬೇಕಾಗುತ್ತೆ ಇನ್ನೊಂದು ಜನ್ಮಕ್ಕೆ ಆತ ಹೋಗಬೇಕಾಗುತ್ತೆ ಯಾವಾಗ ಯಾವ ಐಡೆಂಟಿಫಿಕೇಷನು ಇಲ್ವೋ ಎಲ್ಲ ಲೀನವಾಗಿ ಹೋಯ್ತೋ ಅವನ ಎಲ್ಲ ಕರ್ಮಗಳೂ ಕೂಡ ಹೊರಟು ಹೋದ್ವೋ ಕೊಚ್ಚಿಕೊಂಡು ಹೊರಟು ಹೋದ್ವೋ ಆಗ ಬ್ರಹ್ಮನಿರ್ವಾಣ ಅಂತ ಹೇಳ್ತಾರೆ ಆ ಬ್ರಹ್ಮನಿರ್ವಾಣವನ್ನು ಆತ ಈ ಸ್ಥಿತ ಆ ಜ್ಞಾನದಲ್ಲಿ ಆತ ಹೊಂದ್ಬೋದು ಅಂತ ಹೇಳಿ ಈ ಒಂದು ಅಧ್ಯಾಯವನ್ನು ಇಲ್ಲಿ ಭಗವಂತ ಮುಗಿಸ್ತಾನೆ ಇನ್ನೀಗ ಮುಂದಿನ ಅಧ್ಯಾಯವನ್ನು ಕರ್ಮಯೋಗವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಈ ಹದಿನೈದು ಮಂತ್ರಗಳನ್ನು ನಾನು ಹೇಳಿಕೊಡ್ತೇನೆ ನೀವು ಅದನ್ನು ಪುನಃ ಉಚ್ಚಾರ ಮಾಡಿ ಅರ್ಜುನ ಉಚೇ ಕರ್ಮಣಸ್ತೆ ಮತ ಬುರ್ಜನಾತ್ ಕಣಿ ಘೋರೆ ಮಾಂ ನಿಜಯಸಿ ಕೇಶವ ವ್ಯಾಶ್ರೇಣೇವಾಕ್ಯೇನ ಿ ಮೋಹಯಸೀವೇ ತಿತ್ಯನು ಭಗವಾ ಲೋಕೇಸ್ವಿಧಾ ನಿಷ್ಠ ಪ್ರೊಕ್ತ ಜ್ಞಾನ ಯೋಗಿನ ಸಾಂಖ್ಯಾ ಕರ್ಮಯೋಗಿ ಂತ್ ನೈ್ಕ್ಯ ಪುರುಷೋಶ್ನುಸನಾದೇವ ಸಿ ಸಾಮಿಗತಿ नि कशित्षण जातुतिषत्यकर्म करेवश कर्म सर्व प्रकृतिजर्गु कर्मेन्द्रििया संयम्य ಆಸ್ತೆ ಮನಸಸ್ಮರನ್ ಇಂದ್ರಿಮೂಾತ್ಮ ಮಿಥ್ಯಾಚಾರ ಸ ಉಚ್ಯತೆ ಯಸ್ವಿಂದ್ರಿಯಣಿ ಮನಸ ರ್ಜುನ नियतं कुरु कर्मत्वं, ಕರ್ಮ್ಯಾಹ್ಯಕ ಶರೀರಾತ್ರ ಪ್ರಸಕರ್ಥತ್ಕರ್ಣ ಲೋಕಯಂ कर्म ಬಂಧನ ತದರ್ಥ ಕರ್ಮ ಕೌನ್ಯ ಮುಕ್ತಸಂಗ ಸರ ಸಹಯ ಪ್ರ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವೋಸ್ತ್ಮಧುಕ ದೇವಾನ್ ಭಾವಯತನ ಪರಸ್ಪರ ಭಾವಯಂತ ಶೇಯ ಪರಮವಿಯಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸ್ ತೈರ್ದ ಪ್ರಯ್ಯೋ ಯೋ ಭುಸ್ತಃ ಯಜ್ಞಿಷ್ಟಾಶಿ ಸಂತೋ ಉಚ್ಯ ಭಂಜತೆ ತ್ೇ ಸ್ವಂ ಪಾಪೇ ಪಚಂತ ಅನ್ನೂ ಪರ್ಜನ್ದ ಯಾತ್ ಪರ್ಜನ್ಯ ಯ ಸುದ್ಭವ ಕರ್ಮ ಬ್ರಹ್ಮೋದ್ಭವ ವಿಧಿ ಬ್ರಹ್ಮ ಕ್ಷರಸುಭವಂ ತಸ್ಮತ್ಸವ ಬ್ರಹ್ಮ ನಿತ್ಯೇ ಪ್ರತಿಷ್ಠಿತ ಅರ್ಜುನ ಪುನಃ ಮರುಪ್ರಶ್ನೆ ಮಾಡ್ತಾನೆ ಇಲ್ಲಿಯ ತನಕ ಅವನ ಮೋಹವನ್ನು ಕೊನೆಗಾಣಿಸಿ ಅವನನ್ನು ಸಮಾಜದಲ್ಲಿ ಅವನ ಸ್ವಧರ್ಮದಲ್ಲಿ ತೊಡಗಿಸಬೇಕು ಅನ್ನುವಂತಹ ಪ್ರಯತ್ನವನ್ನು ಕೃಷ್ಣ ಮಾಡಿ ಅವನಿಗೆ ಅನೇಕ ಉಪದೇಶಗಳನ್ನು ನೀಡ್ತಾನೆ ಅಷ್ಟು ಅನೇಕ ಉಪದೇಶಗಳನ್ನು ನೀಡಿದಾಗ ಮಧ್ಯೆ ಮಧ್ಯೆ ಅಲ್ಲಿ ಎರಡು ರೀತಿಯ ಆಲೋಚನೆಗಳು ಬಂತು ಒಂದನೆಯದಾಗಿ ಜ್ಞಾನವನ್ನು ಕುರಿತು ಅತ್ಯಂತ ಪ್ರಶಂಸೆಯನ್ನು ಮಾಡಿದ್ದ ಗುರು ಶ್ರೀಕೃಷ್ಣ ಎಷ್ಟು ಜ್ಞಾನ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಈ ನಮ್ಮ ಸ್ವರೂಪದ ಜ್ಞಾನವನ್ನು ತಿಳಿದುಕೊಂಡ್ರೆ ಮುಗೀತು ಮತ್ತು ನಾವಿನ್ನೇನು ಮಾಡಬೇಕಾಗಿಲ್ಲ ಆತ ಇನ್ನೇನು ಮಾಡಬೇಕಾಗಿಲ್ಲ ಅಂತ ಹೇಳಿ ಮಧ್ಯ ಮಧ್ಯ ಇವನಿಗೆ ಯುದ್ಧಸ್ವ ವಿಗತ ಜ್ವರ ಜ್ವರವನ್ನ ಬಿಟ್ಟು ಹೆದರಿಕೆಯನ್ನ ಬಿಟ್ಟು ಹೇಳಿತನವನ್ನ ಬಿಟ್ಟು ಸೋಮಾರಿತನವನ್ನು ಬಿಟ್ಟು ವಿಗತ ಯುದ್ಧಸ್ವ ಯುದ್ಧ ಮಾಡು ಯುದ್ಧ ಮಾಡು ಅಂದ್ರೆ ಸಂಸಾರದಲ್ಲಿ ನಿನ್ನ ಪಾಲಿಗೆ ಬಂದಂತಹ ಕರ್ತವ್ಯದಲ್ಲಿ ದಕ್ಷತೆಯಿಂದ ಪ್ರವರ್ತನೆ ಮಾಡು ಹಾಗೆ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡು ಹಾಗೆ ಅರ್ಥ ಇದೇನೋ ಉಲ್ಟಾ ಹೇಳ್ತಾ ಇದ್ದಾನಲ್ಲ ಅಂತ ಅರ್ಜುನನಿಗೆ ತಲೆಯಲ್ಲಿ ಈಗ ಸುಚಾನ ಒಂದು ಸಂಶಯ ಯಾವಾಗಲೂ ಸಂಶಯ ಸಂದೇಹ ಬರಬೇಕಾದ್ರೆ ಅದಕ್ಕೆ ಹಿಂದೆ ಒಂದು ಬೀಜ ಅಂತ ಇರಲೇಬೇಕು ಆ ಬೀಜ ಇಲ್ಲದೆ ಹೋದರೆ ಸಂಶಯಕ್ಕೆ ಕಾರಣವಿಲ್ಲ ಸುಮ್ಮನೆ ಇದ್ದಕ್ಕಿದ್ದಾಗಿ ಯಾರು ಟಪ್ ಅಂತ ಒಂದು ಸಂಶಯ ಬರೋಲ್ಲ ಸಂಶಯ ಬರಬೇಕಾದ್ರೆ ಆ ಒಂದು ವಿಷಯದ ಕುರಿತು ಯಾವುದೋ ಒಂದು ವಿಷಯದ ಕುರಿತು ಒಂದು ತಲೆಯಲ್ಲಿ ಏನೋ ಒಂದು ಕಿಂಚಿತ್ ಕಾಲವಾಗಲೂ ಒಂದು ಆಲೋಚನೆ ಬಂದಿರುತ್ತೆ ಬಂದಾಗ ಎರಡು ವಿರುದ್ಧ ಆಲೋಚನೆಗಳು ಹಲವು ಆಲೋಚನೆಗಳು ಹಲವು ಆಲೋಚನೆಗಳು ವಿರುದ್ಧ ಮುಖವಾಗಿ ಆಲೋಚನೆಗಳು ಯಾವಾಗ ಏಕಕಾಲದಲ್ಲಿ ಆ ಮನುಷ್ಯನಿಗೆ ಬರುತ್ತೋ ಇದು ಸರಿಯೋ ಅದು ಸರಿಯೋ ಇದನ್ನು ಮಾಡಬೇಕೋ ಅದನ್ನು ಮಾಡಬೇಕೋ ಅಂತ ಸಾಮಾನ್ಯವಾಗಿ ಹಿ ವಿಲ್ ಬಿ ಅಟ್ ಕ್ರಾಸ್ ರೋಡ್ಸ್ ಅಂತ ಕರಿತೇವೆ ಅವನು ಬಂದು ಅಲ್ಲಿ ನಿಂತ್ಕೊಂಡು ಬಿಡ್ತಾನೆ ಅವನ ಒಂದು ಆಲೋಚನೆಯ ಒಂದು ಯಾವ ಒಂದು ಹಂತ ಇದೆಯೋ ಆ ಒಂದು ಹಂತ ಅನೇಕ ಮಾರ್ಗಗಳು ಅನೇಕ ಆಲೋಚನೆಗಳಿಗೆ ಎಡೆ ಮಾಡಿಕೊಡುವಂತಹ ಒಂದು ಜಾಗದಲ್ಲಿ ಬಂದು ನಿಂತುಬಿಡ್ತಾನೆ ನಿಂತಾಗ ಈಗ ಅವನು ಒಂದು ಬುದ್ಧಿಗೆ ಇಟ್ಕೋದಿಲ್ಲ ಯಾವ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಅಂತ ಅವನು ಆ ಒಂದು ಸಂಶಯಕ್ಕೆ ತಾನೇ ಆಲೋಚನೆ ಮಾಡಿ ತಾನೇ ಸ್ವತಃ ನಿರ್ಣಯ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಅವನಿಗೆ ಇದ್ದಿದ್ರೆ ಅವನಿಗೆ ಬಹುಶಃ ಇನ್ನೊಬ್ಬ ಬೇಕಾಗಿರ್ತಿರ್ಲಿಲ್ಲ ಆದರೆ ಎಲ್ಲ ಸಂಶಯಗಳಿಗೆ ನಮ್ಮ ನಮ್ಮ ಬಳಿಯಲ್ಲಿಯೇ ಉತ್ತರ ಇರೋದಿಲ್ಲ ಅಥವಾ ಉತ್ತರ ನಮಗೆ ಬರುದು ತುಂಬ ತಡವಾಗ್ಬೋದು ಅಟ್ ಅ ರೈಪ್ ಏಜ್ ಯಾವುದೋ ಒಂದು ಸಮಯದಲ್ಲಿ ನಮ್ಗೆ ಉತ್ತರ ಸಿಗ್ಬೋದು ಆದರೆ ನಮಗೆ ಅದಕ್ಕೆ ತಾಳ್ಮೆ ಇಲ್ಲ ನಮ್ಮ ಜೀವನದಲ್ಲಿ ವ್ಯರ್ಥವಾಗುತ್ತೋ ಅನ್ನುವಂತಹ ಒಂದು ಭಯ ಹೀಗಾಗಿ ನಾವು ಆ ಉತ್ತರಕ್ಕೋಸ್ಕರ ಸರಿಯಾದ ವ್ಯಕ್ತಿಯನ್ನು ಅರಿಸಿಕೊಂಡು ಆ ವ್ಯಕ್ತಿಗೆ ಪ್ರಶ್ನೆ ಮಾಡ್ತೇವೆ ಹಾಗೆ ಇಲ್ಲಿ ಅರ್ಜುನಿಗೆ ಇಲ್ಲಿಯೇ ತನಕ ಆತ ಅವನು ಕೇಳಿದ್ದನ್ನ ಮೆಲುಕು ಹಾಕುವಂತಹ ಸಂದರ್ಭದಲ್ಲಿ ಬಹುಶಃ ಅವನಲ್ಲಿ ಇರ್ತಕ್ಕಂತಹ ಒಂದು ದೋಷ ಆ ದೋಷದಿಂದ ಒಂದು ಭ್ರಮೆ ಉತ್ಪನ್ನವಾಯಿತು ಏನದು ಭ್ರಮೆ ಅಂತ ಅವನೇ ಹೇಳ್ತಾನೆ ಜಾಯಸಿ ಚೇತ್ ಕರ್ಮಣ ಮತ ಬುದ್ಧಿ ಜನಾರ್ದನ ತತ್ ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ ಹೇ ಜನಾರ್ದನ ಹೇ ಜನಾರ್ದನೇ ಹೇ ಪರಮಾತ್ಮನೇ ಈಗ ನೀನು ಇಲ್ಲೇ ತನಕ ಹೇಳಿರುವಂತಹ ಉಪದೇಶದಲ್ಲಿ ನಾನು ಏನು ಅರ್ಥಕೊಂಡೆ ನನ್ನ ಬುದ್ಧಿಗೆ ಎಷ್ಟು ಅಟಿ ಎಟಿಕ್ತೋ ಅದನ್ನು ನಾನೀಗ ಮೊದಲು ನಿನ್ನ ಮುಂದೆ ಇಡ್ತೇನೆ ಕೇಳು ನಿನ್ನ ಪ್ರಕಾರ ಬುದ್ಧಿ ಅಥವಾ ಜ್ಞಾನ ಅಂತಕ್ಕಂಥದ್ದು ಕರ್ಮ ಕರ್ಮಕ್ಕಿಂತ ಕರ್ಮಕ್ಕಿಂತ ಜಾಯಸಿ ಹೆಚ್ಚು ಅಂತ ನೀನು ಹೇಳಿದೆ ಅವನು ಹೇಳಿದ್ನೋ ಬಿಟ್ನೋ ನಾನು ಹೀಗೆ ಅರ್ಥ ಮಾಡಿಕೊಂಡೆ ಅದು ಇಂಪಾರ್ಟೆಂಟ್ ನಿನ್ನ ಇಷ್ಟು ಉಪದೇಶದಿಂದ ನಾನು ಅರಿತುಕೊಂಡದ್ದು ಎಷ್ಟು ಅಂದರೆ ಇಷ್ಟು ಏನು ಜ್ಞಾನ ಅಂತಕ್ಕಂಥದ್ದು ಕರ್ಮಕ್ಕಿಂತ ಮಿಗಿದು ಹೀಗೆ ನಾನು ಅರ್ಥ ಮಾಡಿಕೊಂಡೆ ಹೀಗೆ ಆದಮೇಲೆ ಚೇತ್ ಅಂತ ಅದಕ್ಕೆ ಅಲ್ಲಿ ಬಳಸಿರೋದು ಅಂದರೆ ಒಂದು ವೇಳೆ ನಿನ್ನ ಮತ ಇದಾದರೆ ಅಂತ ಅರ್ಥ ಚೇತ್ ಅಂದರೆ ಆದರೆ ಒಂದು ವೇಳೆ ನಾನು ಅರ್ಥ ಮಾಡ್ಕೊಂಡಿದ್ದೇ ನಿನ್ನ ಮತವಾದರೆ ಹಾಗಿದ್ರೆ ನೀನ್ ಯಾಕೆ ನನಗೀಗ ಯುದ್ಧ ಮಾಡುವಂತ ಹೇಳ್ತಾ ಇದ್ಯಾ ಪುನಃ ವಾಪಸ್ಸು ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ಓಡ್ ಹೋಗ್ತಾ ಇರತಕ್ಕಂತಹ ಮನುಷ್ಯನನ್ನ ತನ್ನ ಕರ್ಮದಿಂದ ಉಪದೇಶ ಮಾಡಿ ಒದ್ದು ಎಳ್ಕೊಂಡು ಬಂದು ಇಲ್ಲಿ ತಂದು ಕರ್ಮ ಮಾಡು ಅಂತ ಇಟ್ಟ ಮೇಲೂ ಕೂಡ ಈತ ಕೇಳೋದೆಲ್ಲ ಕೇಳ್ಬಿಟ್ಟು ತಲೆಯಲೆಲ್ಲ ಅದೇ ಇರಲಿ ಹೇಗ್ ಓಡೋಗೋಣ ಅಂತ ಇಲ್ಲಿ ತನಕ ಉಪದೇಶ ಕೇಳ್ಕೊಂಡು ಕೂಡ ಕೆಲವು ಮಕ್ಕಳಿರ್ತವೆ ಅವಕ್ಕೇನಂದ್ರೆ ತಲೆಯಲ್ಲಿ ಒಂದು ಫಿಕ್ಸ್ ಆಗ್ಬಿಟ್ಟಿರುತ್ತೆ ಏನ್ ಫಿಕ್ಸು ಅಂದ್ರೆ ಅವತ್ತೇ ಏನೋ ಒಂದು ಮತ ಫಿಕ್ಸ್ ಆಗಿರುತ್ತೆ ನೀವೆಷ್ಟು ಉಪದೇಶ ಕೊಡಿ ಹಿಂಗ್ ಕೇಳ್ತಾ ಇರ್ತವೆ ಎಲ್ಲ ಚೆನ್ನಾಗೇ ಕೇಳ್ತವೆ ಎಲ್ಲ ಅತ್ಯಂತ ಜಾಣ ಅಂತ ಕೇಳ್ತವೆ ಆಮೇಲೆ ತಾನೇನ್ ಮಾಡ್ಬೇಕೋ ತಾನೇನು ಅನ್ಕೊಂಡಿದ್ನೋ ನೀವು ಏನದ ಮಾಡಬೇಡ ಅಂತ ಹೇಳಿದ್ರು ಅದನ್ ಮಾಡಕ್ಕೆ ಓಡುವ ಹಾಗೆ ಇಲ್ಲಿ ಅರ್ಜುನನು ಕೂಡ ಅವನ ಮಾತಿನ ಬೀಜ ಆ ಒಂದು ಮಾತಿನ ಹಿಂದೆ ಇರತಕ್ಕಂತಹ ಒಂದು ಛಾಯೆ ಏನದು ಅಂದ್ರೆ ಜ್ಞಾನಮೇ ಕರ್ಮಕ್ಕಿಂತ ಮೇದು ಅಂತ ಆದ್ರೆ ನನಗೆ ನೀನು ಜ್ಞಾನವನ್ನು ಕೊಟ್ಟು ಸನ್ಯಾಸ ಕೊಟ್ಟು ವಾಪಸು ಯುದ್ಧದಿಂದ ಕಳಿಸಬೇಕು ಪುನಃ ಯಾಕು ಇಂತಹ ಘೋರೆ घोर वह अत्य करीबल अंत युद्ध नाक नियोजा युद्ध नहीं चित्वा श्रू शुन लो अंतरे हेल्ता युद्धस्व विगत ज्वर अंतरे हेत्या याकेत कर्म ज्ञान की कड़मे वस्तु ನಾನು ನಿನಗೆ ಪ್ರಿಯತಮ ಅಂತ ನೀನು ಮುಂಚೆನೆ ಹೇಳಿದ್ದ್ಯಾ ನೀನು ಉಪದೇಶ ಕೊಡಬೇಕಾದ್ರೆ ನಿನ್ನ ಒಂದು ಆ್ಯಟಿಟ್ಯೂಡು ನನ್ನ ಬಗ್ಗೆ ಯಾವ ರೀತಿ ಇದೆ ಅಂದರೆ ನನಗೆ ಯಾವುದು ಶ್ರೇಯಸ್ಸೋ ಅದನ್ನು ಕೊಡಬೇಕು ಅನ್ನೋದು ನಿನ್ನ ಆ್ಯಟಿಟ್ಯೂಡು ಈಗ ನನಗೆ ಯಾವುದು ಕೊಡಬೇಕು ಒಳ್ಳೇದು ಕೊಡಬೇಕು ನೀನು ಕೊಡ್ತಾ ಇರೋದು ಯಾವುದು ಕೆಟ್ಟದ್ದು ಕೆಟ್ಟದ್ದು ಹೇಗೆ ಇದು ಸೆಕೆಂಡ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಯಾವ್ದಿತ್ತು ಜ್ಞಾನ ಜ್ಞಾನ ಕೊಡೋದು ಬಿಟ್ಟು ನಾನು ಕರ್ಮವನ್ನೇ ಮಾಡುವಂಥ ಪುನಃ ಪುನಃ ಕರ್ಮದಲ್ಲೇ ಪ್ರಚೋದನೆ ಮಾಡ್ತಾ ಇದೆಯಲ್ಲ ಇದು ಸರಿನಾ ಆದ್ದರಿಂದ ಏನಾಗಿದೆ ನನಗೀಗ ಅಂದರೆ ವ್ಯಾಮಿಶ್ರೇಣೇವ ವಾಕ್ಯನ ಬುದ್ಧಿಂ ಮೋಹಯಸೀವ ಮೇ ತದೇಕಿತ್ಯ ಶ್ರೇಯ ಅಹಂ ಆಪ್ನುಯ ನನ್ನ ದೊಡ್ಡ ಸಂಶಯ ಈಗ ಏನು ಉತ್ಪತ್ತಿಯಾಗಿದೆ ಅನ್ನೋ ಮನಸ್ಸಿನಲ್ಲಿ ಅಂದರೆ ವ್ಯಾಮಿಶ್ರೇಣ ಇವ ಇಲ್ಲಿ ಎರಡು ಇವ ಅನ್ನುವಂಥ ಶಬ್ದವನ್ನು ಈತ ಶಿಷ್ಯ ಬಳಸ್ತಾ ಇದ್ದಾನೆ ಒಂದು ಗುರುವಿನ ಮೇಲಿನ ಭಕ್ತಿಯಿಂದ ಏನದು ಅಂದರೆ ನೀನು ಅತ್ಯಂತ ಗೊಂದಲಯುಕ್ತವಾಗಿ ಕಾಣುವಂತೆ ಮಾತುನಾಡುತ್ತಾ ಇದೆಯಾ ಅಂತ ಹೇಳ್ಬಿಟ್ಟ ಕನ್ಫ್ಯೂಸಿಂಗ್ ವರ್ಡ್ಸ್ ಯುಆರ್ ಟಾಕಿಂಗ್ ಡೈರೆಕ್ಟ್ ಆಗಿ ಹೇಳಿಬಿಟ್ರೆ ಅದು ಸರಿಯಲ್ಲ ಅದು ಗುರುವಿಗೆ ಗುರುಗಳೇ ಯದ್ವಾ ತದ್ವಾ ಏನೇನೋ ಮಾತನಾಡ್ತಾ ಇದ್ದೀರಾ ಬಾಯಿಗೆ ಬಂದಂತೆ ಅಂತ ಇವ ಅಂದರೆ ಎಂಬಂತೆ ಅಂದರೆ ನಾನು ಹಾಗೆ ಅರ್ಥ ಮಾಡ್ಕೊಂಡಿದ್ದೇನೆ ನಿಮ್ಮ ಮಾತುಗಳು ಹೀಗೂ ಇದೆ ಹಾಗೂ ವಾಲ್ತಾ ಇದೆ ಯಾಕೋ ಇಕ್ಕಟ್ಟಿನ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಇದೆಯಲ್ಲ ನಿಮ್ಮ ಮಾತುಗಳು ನಿಶ್ಚಯವಾಗಿ ನಾನು ಇದನ್ನೇ ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ವಲ್ಲ ಎರಡು ಮಿಕ್ಸ್ ಆಗಿದೆಯಲ್ಲ ವ್ಯಾಮಿಶ್ರೇಣ ಅಂದ್ರೆ ಮಿಕ್ಸ್ಡ್ ಎರಡು ಮಿಶ್ರಣವಾಗಿರುವಂತೆ ಇದೆಯಲ್ಲ ಈ ಮಾತುಗಳು ಹಾಗೆ ನನಗೆ ತೋರ್ತಾ ಇದೆ ಅಂತ ಇವ ಅಂದ್ರೆ ಹಾಗೆ ನನಗೆ ತೋರ್ತಾ ಇದೆ ನನ್ನ ಬುದ್ಧಿಗೆ ಹಾಗೆ ತೋರ್ತಾ ಇದೆ ಬುದ್ಧಿಂ ಅಂತಹ ವಾಕ್ಯದಿಂದ ನನ್ನ ಬುದ್ಧಿಯನ್ನ ಮೋಹಯಸಿ ಇವ ಮೋಹಗೊಳಿಸುತ್ತಿರುವಂತೆ ಇದೆ ನೀನು ಗೊಂದಲಮಯವಾಗಿ ಇರುವಂತಹ ಈ ವಾಕ್ಯಗಳಿಂದ ನನ್ನ ಬುದ್ಧಿಯನ್ನು ಮೋಹಗೊಳಿಸುತ್ತಿರುವಂತೆ ನನಗೆ ಕಾಣ್ತಾ ಇದೆಯಲ್ಲ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯ ಅಹಂ ಆಪ್ನುಯಾಮ್ ಆದ್ದರಿಂದ ಏಕ ಏಕಂ ವದ ಈ ಎರಡು ಮಿಶ್ರಣವಾಗಿರ್ತಕ್ಕಂತಹ ಮಾತಿನ ಮಾತಿನಲ್ಲಿ ನೀನೇನು ಮಾಡಬೇಕು ಈಗ ನನಗೆ ಹೆಲ್ಪ್ ಮಾಡಬೇಕು ಸಹಾಯ ಮಾಡಬೇಕು ಏನೋ ಅಂದರೆ ಯಾವುದಾದ್ರೂ ಒಂದು ಇವೆರಡನ್ನ ನಿಶ್ಚಯ ಮಾಡಿ ಇದೇ ನಿನಗೆ ಮಾರ್ಗ ಇದು ನಿನಗೆ ಮಾರ್ಗವಲ್ಲ ಅಂಥೇಳಿ ಖಡಾಖಂಡಿತವಾಗಿ ನನಗೆ ಹೇಳ್ಕೊಡ್ಬೇಕು ಹೀಗೆ ಹೇಳಿ ನನ್ನ ಶ್ರೇಯಸ್ಸಿಗೆ ನೀನು ಸಹಾಯ ಮಾಡಬೇಕು ಯಾವ ರೀತಿಯಲ್ಲಿ ನನ್ನ ಒಳಗಡೆ ಅಂತರಂಗ ಬೆಳವಣಿಗೆ ಆಗುತ್ತೋ ಅಂತಹ ಶ್ರೇಯಸ್ಸು ನನಗೆ ಉಂಟಾಗುವಂತೆ ನೀನು ಮಾಡಬೇಕು ನಿನ್ನ ಮಾತಿನಿಂದ ನನ್ನ ಪುನಃ ಕನ್ಫ್ಯೂಷನಿಗೆ ತಳಬೇಡ ನನ್ನನ್ನು ಪುನಃ ಸಂಶಯಕ್ಕೆ ನೀನು ತಳಬೇಡ ಅಂತ ಇಲ್ಲಿ ಹೇಳ್ದ ಆದರೆ ಅವನಿಗೆ ಇನ್ನೂ ಈ ಗುರುವಿನ ನಿಜವಾದಂತಹ ಟೆಕ್ನಿಕ್ ಗೊತ್ತಿಲ್ಲ ಅವನಿಗೆ ಈ ಗುರು ಯಾವತ್ತೂ ಕೂಡ ಸೂಚ್ಯವಾಗಿ ಹೇಳುವವನೇ ಹೊರತು ಮತ್ತೆ ಆಪ್ಷನ್ ನೀಡುವವನೇ ಹೊರತು ಏ ನೀನು ಇದನ್ನೇ ಮಾಡು ಇದನ್ನು ಮಾಡಬೇಡ ಇದನ್ನು ಮಾಡು ಇದನ್ನು ಮಾಡಬೇಡ ಅಂತ ಹೇಳುವುದಿಲ್ಲ ಯಾಕೆಂದರೆ ಗೀತೆಯ ಕೊನೆಯಲ್ಲಿ ಭಗವಂತ ಅದನ್ನೇ ಹೇಳಿಬಿಟ್ಟಿ ಇದು ಗ್ರೇಟ್ನೆಸ್ ಆಫ್ ದಿಸ್ ಟೀಚರ್ ಶ್ರೀಕೃಷ್ಣ ಈ ಗುರುವಿನ ಹೆಚ್ಚುಗಾರಿಕೆ ಏನು ಅಂದರೆ ಇದೆ ನೋಡಪ್ಪ ನಾನು ಇಲ್ಲಿಯ ತನಕ ನಿನಗೆ ಏನೇನು ಬೋಧನೆ ಮಾಡಬೇಕೋ ಅದೆಲ್ಲವನ್ನು ಮಾಡಿದ್ದೇನೆ ನಿನಗೆ ಬುದ್ಧಿ ಇದೆ ಸಾಮರ್ಥ್ಯವಿದೆ ಯಾವುದು ನಿನಗೆ ಹಿತ ಯಾವುದು ಅಹಿತ ಅಂತ ತಿಳ್ಕೊಳುವಂತಹ ಸಾಮರ್ಥ್ಯವಿರುವಾಗ ನಿನಗೇನು ಬೇಕು ಯಥೇಚ್ಛ ತಥಾ ಕುರು ನಿನಗೆ ಏನು ಇಷ್ಟಿವೋ ಅದನ್ನೇ ಮಾಡಿಬಿಡು ಅಂತ ಯಾಕೆ ಗೊತ್ತಾ ನಾನು ಹೇಳೋದು ನಿನಗಿದು ಮಾಡು ಅಂತ ನಿನಗದು ಇಷ್ಟವಿಲ್ಲ ಗೊಣಗುತ್ತಾ ಇರೋದು ಆಮೇಲೆ ನಾನು ಹೇಳಿದ್ದನ್ನು ನೀನು ಮಾಡಿದಾಗ ನಿನಗೆ ನಿನ್ನ ಗೊಣಗುವಿಕೆಯಿಂದ ಆ ಕೆಲಸದಲ್ಲಿ ನಿನಗೆ ಸಕ್ಸಸ್ ಉಂಟಾಗುವುದಿಲ್ಲ ಯಾಕೆಂದ್ರೆ ಮನಸ್ಸು ಯಾವಾಗಲೂ ಪೂರ್ಣವಾಗಿರುವುದಿಲ್ಲ ಒಣಗುವಿಕೆಯಿಂದ ಸಂಪೂರ್ಣವಾದಂತ ಮನಸ್ಸಿನಿಂದ ಕೆಲಸ ಮಾಡದೆ ಹೋದ್ರೆ ಅದು ಯಾವಾಗಲೂ ಫೇಲ್ಯೂರೇ ಆಗ ಹೇಳುದು ಈ ಫೇಲ್ಯೂರ್ ಆಗಿದ್ ಯಾಕೆ ಗೊತ್ತಾ ಇವನ್ ಹೇಳ್ಕೊಟ್ಟ ಅದಕ್ಕೆ ಇವನ್ ಆದ್ರಿಂದ ಮಾರಾಯ ನನಗೀ ಉಸಾವರಿಯೇ ಬೇಡ ಆದ್ದರಿಂದ ಇಷ್ಟು ಹೇಳುವುದನ್ನು ನಿನಗೆ ಹೇಳಿಬಿಟ್ಟಿದ್ದೇನೆ ಈಗ ನಿನಗೆ ಯಾವುದು ನಿನ್ನ ಹಿತಕ್ಕೆ ಅದು ಪಥ್ಯವಾಗುತ್ತೋ ಅದನ್ನು ಸ್ವೀಕರಿಸು ಉಳಿದು ನಿಮ್ಗೆ ಬಿಟ್ಬಿಡು ರೆಸ್ಪಾನ್ಸಿಬಿಲಿಟಿ ಕೊನೆ ಅವನ ಮೇಲೆ ಹಾಕಿ ದ ಬಾಲ್ ಈಸ್ ಇನ್ ಯುವರ್ ಕೋಟ್ ಹೇಗೆ ಬೇಕಾದರೆ ಹೊಡೆಯ ಹೇಗೆ ಹೊಡೆದ್ರೂ ಕೂಡ ರಿಸಲ್ಟ್ ನಿನಗೇನೆ ಇದು ಈ ಭಗವಂತನ ಒಂದು ವಿಶಿಷ್ಟವಾದಂತಹ ಶೈಲಿ ಯಾವುದರಲ್ಲೇ ನೋಡಿ ನಮಗೊಂದಿಷ್ಟು ಫ್ರೀಡಮು ಕೊಟ್ಟಿದ್ದಾನೆ ನಾವು ಕರ್ಮ ಮಾಡೋದಕ್ಕೆ ಫ್ರೀಡಮ್ ಕೊಟ್ಟಿದ್ದಾನೆ ನೀವು ಒಳ್ಳೆ ಕೆಲಸ ಮಾಡಬಹುದು ಕೆಟ್ಟ ಕೆಲಸ ಮಾಡಬಹುದು ಆಮೇಲೆ ಭಗವಂತನು ಬೈಬಾರ ಅಯ್ಯೋ ಕಷ್ಟವೇ ಕೊಟ್ಬಿಟ್ಟನಲ್ಲ ಅಂತ ಯಾಕೆ ನೀನು ಫ್ರೀಡಮು ಕೊಟ್ಟಿದ್ದ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಫಲವನ್ನು ಅನುಭವಿಸುವಂತ ಪುಣ್ಯವನ್ನು ಅನ್ಭೋ ಅನುಭವಿಸುವಂತ ನೀನು ಮಾಡಿದ್ದೇನು ನಿನ್ನ ಕಟ್ಟಿ ಹಾಕುವಂತ ಕೆಲಸವನ್ನು ಮಾಡಿಕೊಂಡೆ ನಿನಗೆ ಮುಂದೆ ಕಷ್ಟವನ್ನು ತಂದು ಒಡ್ಡುವಂತಹ ಕೆಲಸವನ್ನು ನೀನು ಮಾಡಿದೆ ಈಗ ಅದು ಬಂದಾಗ ಮಾತ್ರ ನನ್ನ ಹಿಂದೆ ಈ ಭಗವಂತ ಕೂತ್ಕೊಂಡು ಎಲ್ಲ ಮಾಡ್ತಾ ಕಿತಾಪತಿ ಕೆಲಸ ಅಂತ ಹೇಳಿದೆ ಇದಾಗೋದಿಲ್ಲ ಯಾವತ್ತೂ ಕೂಡ ಭಗವಂತ ಹಾಗೆ ಮಾಡುವುದಿಲ್ಲ ಅವನೊಂದಿಷ್ಟು ಪವರ್ ಅಂತ ಕೊಟ್ಟಿದ್ದಾನೆ ತನ್ನ ಪವರ್ ಆ ಚೈತನ್ಯವನ್ನು ಕೊಟ್ಟಿದ್ದಾನೆ ಅದನ್ನು ಉಪಯೋಗಿಸ್ಕೊಂಡು ಶ್ರೀರಾಮಕೃಷ್ಣ ಹೇಳಿದಾಗೆ ಲೈಟನ್ನು ಉಪಯೋಗಿಸ್ಕೊಂಡು ಫೋರ್ ಜರಿನೋ ಮಾಡ್ಬೋದು ಅಥವಾ ಭಗವದ್ಗೀತೆ ಓದು ಲೈಟಿನ್ ತಪ್ಪ ಲೈಟಿನ್ ತಪ್ಪಲ್ಲ ಲೈಟ್ ನಿಮಗೆ ಲೈಟ್ ಕೊಡುತ್ತೆ ನೋಡೋದಕ್ಕೆ ಆಸ್ಪದವನ್ನು ಕೊಡುತ್ತೆ ಲೈಟ್ ಇಲ್ಲದೆ ಅದು ಆಗಲ್ಲ ನಿಮ್ಮ ಕೆಲಸ ನಿಮ್ ಕೋರ್ಜರಿ ಮಾಡೋಕ್ಕೂ ಆಗಲ್ಲ ಆದ್ದರಿಂದ ಆ ಒಂದು ಕೆಲಸವನ್ನು ಭಗವಂತ ಮಾಡತಕ್ಕಂಥದ್ದು ಯಾವಲ್ಲೂ ಅಷ್ಟೇ ಆ ಭಗವಂತನ ಒಂದು ವಿಶಿಷ್ಟವಾದಂಥ ಅದ್ಭುತವಾದಂಥ ಟೀಚಿಂಗು ಮತ್ತೆ ಮೆಥಡ್ ಅದೇನಂದ್ರೆ ಅತ್ಯಂತ ಫ್ರೀಡಮ್ ಆ ಸ್ವಾತಂತ್ರ್ಯವನ್ನು ಕೊಡುವಿಕೆ ಜೀವಿಗಳಿಗೆ ನಿಮ್ಮ ನಿಮ್ಮ ಇದರಲ್ಲಿ ಸ್ವಾತಂತ್ರ್ಯರು ನೀವು ನಿಮ್ಮ ನಿಮ್ಮ ಒಂದು ಗುರಿಗೆ ನಿಮ್ಮ ನಿಮ್ಮ ಏಳಿಗೆಗೆ ನಿಮ್ಮ ನಿಮ್ಮ ಪತನಕ್ಕೆ ನಿಮಗೆ ಸ್ವಾತಂತ್ರ್ಯ ಇದೆ ನಾನು ಮಾರ್ಗವನ್ನು ತೋರಿಸ್ಕೊಟ್ಟಿದ್ದೇನೆ ಇದರಲ್ಲಿ ಹೋದರೆ ನಿಮಗೆ ಸಕ್ಸಸ್ ಕಟ್ಟಿಟ್ಟಿದ್ದು ಅಂತ ಇದರಲ್ಲೂ ಹೋದರೆ ನಿಮಗೆ ಫೇಲ್ಯೂರ್ ಕಟ್ಟಿಟ್ಟಿದ್ದು ಅಂತ ಈಗ ನೀವೇ ಆಲೋಚನೆ ಮಾಡಿ ನಿಮಗೇನು ಬೇಕು ಅಂತ ಆದರೆ ಅರ್ಜುನ ಇಲ್ಲಿಯ ತನಕ ಧರ್ಮದ ಬಗ್ಗೆ ದೊಡ್ಡ ದೊಡ್ಡ ವ್ಯಾಖ್ಯಾನವನ್ನು ಕೇಳಿದ್ದ ಅರ್ಥದ ಬಗ್ಗೆ ಅವನೇ ದೊಡ್ಡ ಅರ್ಥಶಾಸ್ತ್ರಜ್ಞ ಇಕನಾಮಿಸ್ಟ್ ಕಾಮದ ಬಗ್ಗೆಯೂ ಕೂಡ ಆತ ಒಳ್ಳೆಯ ಶಾಸ್ತ್ರಜ್ಞ ಮೋಕ್ಷದ ಕುರಿತಾದಂತಹ ಒಂದು ಉಪದೇಶ ಅವನಿಗೆ ಇಲ್ಲಿಯವರೆಗೆ ಸರಿಯಾಗಿ ಆಗಿರಲಿಲ್ಲ ಮೋಕ್ಷಶಾಸ್ತ್ರ ಅಥವಾ ಅಧ್ಯಾತ್ಮಶಾಸ್ತ್ರ ಅದರ ಒಂದು ಸಟಲ್ಟಿ ಸೂಕ್ಷ್ಮತೆಗಳು ಅದನ್ನು ಸ್ವೀಕರಿಸುವಂತಹ ವಿಧಾನ ಅದನ್ನು ಆಲೋಚನೆ ಮಾಡುವಂತಹ ಒಂದು ಶೈಲಿ ಅದರ ಪರಿಚಯವೇ ಅವನಿಗೆ ಆಗಿರಲಿಲ್ಲ ಹೀಗಾಗಿ ಇದ್ದಕ್ಕಿದ್ದ ಹಾಗೆ ಅವನಿಗೆ ಆ ಜ್ಞಾನವನ್ನು ಈತ ಏನೋ ಫ್ಲಡ್ ಪ್ರವಾಹದ ರೀತಿಯಲ್ಲಿ ಕೊಡ್ತಾ ಇದ್ದರೆ ಅದನ್ನು ಹೇಳಿ ತೊಗೊಳ್ಬೇಕು ಯಾವುದನ್ನು ಉಪಯೋಗಿಸ್ಕೋಬೇಕು ಯಾವುದನ್ನು ಬಿಡಬೇಕು ಅಂತಲೇ ಅವ್ನು ಗೊತ್ತಾಗ್ತಾ ಇಲ್ಲ ಅಷ್ಟು ಈಗ ಒಬ್ಬನಿಗೆ ಒಂದು ವಜ್ರವನ್ನು ಕೊಡಿ ಅಂತ ಹೇಳಿದಾಗ ಯಾರೋ ಅತ್ಯಂತ ಧಾರಾಡಿ ಶ್ರೀಮಂತ ಒಂದಿಷ್ಟೊಂದು ಚೀಲ ಹೀಗೆ ಹಾಕಿಬಿಟ್ರೆ ಆ ವಜ್ರದ ಮೂಟೆಯನ್ನು ಹೀಗೆ ಹಾಕಿಬಿಟ್ರೆ ಅವನು ಯಾವ್ದು ತಗೋಬೇಕು ಯಾವ್ದು ಆರಿಸ್ಕೊಡ್ಬೇಕು ಏನು ತಗೊಂಡೋಗು ಅಂತ ಹೇಗೆ ಗೊತ್ತಾಗೋದಿಲ್ವೋ ಹಾಗೆಯೇ ಇಲ್ಲಿ ಫ್ಲಡ್ ಆಫ್ ನಾಲೆಡ್ಜ್ ಈಗ ಇದ್ದಕ್ಕಿದ್ದ ಹಾಗೆ ಭಗವಂತ ಹರಿಸಿದ ಎರಡನೇ ಅಧ್ಯಾಯದಲ್ಲಿ ಹೀಗಾಗಿ ಇದ್ದಕ್ಕಿದ್ದ ಹಾಗೆ ದಿಗ್ರುಮ್ ಅವನಿಗೆ ಒಂಥರ ಆ ಮನಸ್ಸಿಗೆ ಅನ್ಟ್ರೈನ್ಡ್ ಮೈಂಡ್ ಅದು ಇಂತಹ ಅಧ್ಯಾತ್ಮಶಾಸ್ತ್ರದಲ್ಲಿ ಮೋಕ್ಷಶಾಸ್ತ್ರದಲ್ಲಿ ಅಶಿಕ್ಷಿತವಾದಂತಹ ಮನಸ್ಸು ಅರ್ಜುನದ್ದಾಗಿತ್ತು ನಮ್ಮೆಲ್ಲರ ಮನಸ್ಸು ಕೂಡ ಇದೇ ಅರ್ಜುನನ ರೀತಿಯಲ್ಲಿಯೇ ಇದೆ ನಮ್ಮೆಲ್ಲರಿಗೂ ಕೂಡ ಸಮಾಜದಲ್ಲಿ ತಂದೆ ತಾಯಿಗಳು ಸೊಸೈಟಿ ಪೊಲೀಸರು ಲಾಯರು ಅಥವಾ ಜಡ್ಜ್ಗಳು ಇದು ಮಾಡು ಇದು ಮಾಡದೇ ಇರು ಅಂತ ಹೇಳಿ ಅದೇ ರೀತಿಯಲ್ಲಿ ಮೆಕ್ಯಾನಿಕಲ್ಲಾಗಿ ನಡೆದೇ ಅಭ್ಯಾಸ ಹೊರತು ನಮ್ಮ ಸ್ವಾತಂತ್ರ್ಯ ನಮ್ಮ ಭುಜದ ಮೇಲೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಾಗ ತತ್ತರಿಸಿ ಹೋಗ್ತೇವೆ ನಾವು ನಮ್ಮ ಮಕ್ಕಳನ್ನು ಕೂಡ ಆ ರೀತಿಯಲ್ಲಿ ನಾವು ಟ್ರೈನ್ ಅಪ್ ಮಾಡುವುದಿಲ್ಲ ಸೋಷಿಯಲ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ನಾವು ಅವ್ರನ್ನ ಟ್ರೈನ್ ಅಪ್ ಮಾಡೋದಿಲ್ಲ ಎಲ್ಲ ನಾವು ಹೇಳಿಯೇ ಮಾಡೋದು ಆದ್ರಿಂದ ಯಾವಾಗ ಅವರೇ ಡಿಸಿಷನ್ ಮೇಕಿಂಗ್ಗೆ ಬರ್ತಾರೋ ತಮ್ಮ ಸುಸಾಮರ್ಥ್ಯವನ್ನು ಉಪಯೋಗಿಸಿ ಸಮಾಜಕ್ಕೆ ಒಳಿತನ್ನು ತನ್ಮೂಲಕವಾಗಿ ತನ್ನ ಒಳಿತನ್ನು ಸಾಧಿಸುವಂತಹ ಯಾವ ಒಂದು ಉಪಯೋಗಿಸಬೇಕು ಅನ್ನುವಂತಹ ವಿಷಯಕ್ಕೆ ಬಂದಾಗ ದಿಗ್ಭ್ರಮೆ ಕೊಡ್ತಾರೆ ಆ ವಿದ್ಯೆಯನ್ನು ನಾವು ಹೇಳ್ಕೊಡದೆ ಪುಸ್ತಕದ ಬದ್ನೆಕಾಯಿಯನ್ನು ಎಷ್ಟು ಬೇಕಾದರೂ ಹದಿನಾಲ್ಕು ವರ್ಷ ಇಪ್ಪತ್ತು ವರ್ಷ ಏನು ಹೇಳ್ಕೊಟ್ರು ಕೂಡ ಝೀರೋ ಮಾರ್ಕ್ ಈ ಜೀವನ ಅಂತಕ್ಕಂತಹ ಪರೀಕ್ಷೆಯಲ್ಲಿ ಝೀರೋ ಮಾರ್ಕ್ ಈಗ ನಮ್ಮ ಶಿಕ್ಷಣ ಎಲ್ಲ ಆ ರೀತಿಯಲ್ಲಿ ಆಗ್ತಾ ಇರೋದು ಅವನು ಇಪ್ಪತ್ತೊಂದು ವರ್ಷ ಇಪ್ಪತ್ತೆರಡು ವರ್ಷ ಆ ವಿದ್ ವಿಶ್ವವಿದ್ಯಾಲಯದಿಂದ ಹೊರಗಡೆ ಬಂದ ಮೇಲೆ ಯಾರವನು ಅಂದ್ರೆ ಮಿಸ್ಟರ್ ಫೂಲ್ ಇಶ್ಪೆಲ್ ನಿಜವಾಗಿಯೂ ಜೀವನಕ್ಕೆ ಬೇಕಾದಂತಹ ಲೈಫ್ ಸ್ಕಿಲ್ಸ್ ಆ ಜೀವನದ ಕಲೆ ಏನಿದೆಯೋ ಆ ಜೀವನದ ಕಲೆಯಲ್ಲೇ ಅದು ನುರ್ತಿರುವುದಿಲ್ಲ ಹ್ಯೂಮನ್ ರಿಲೇಶನ್ಶಿಪ್ ಯಾವ ರೀತಿ ಬೆಳೆಸ್ಕೊಳ್ಬೇಕು ಅನ್ನೋ ಗೊತ್ತಿಲ್ಲ ಮಾನವೀಯ ಸಂಬಂಧಗಳು ಯಾವ ರೀತಿಯಲ್ಲಿ ಮಾಡಬೇಕು ಗೊತ್ತಿಲ್ಲ ತನ್ನ ತಂದೆ ತಾಯಿಗಳ ಜೊತೆ ಯಾವ ರೀತಿ ವರ್ತಿಸಬೇಕು ಗೊತ್ತಿಲ್ಲ ಸಮಾಜಕ್ಕೆ ತನ್ನ ಕೊಡುಗೆ ಏನು ಅನ್ನೋದರ ಸಂಪೂರ್ಣ ಪರಿಚಯ ಇಲ್ಲ ಅದು ಅಲ್ಲದೆ ಬರೀ ಸ್ವಾರ್ಥ ಎಲ್ಲ ನನಗೆ ಇಡೀ ಜಗತ್ತೇ ನನಗೆ ಅಂತ ತಂದೆ ತಾಯಿಗಳ ಬೇರೆ ಕರ್ಸ್ಕೊಟ್ಬಿಟ್ಟಿರ್ತಾರಲ್ಲ ಇಡೀ ಜಗತ್ತೇ ಮಗು ನಿನಗೇ ಇರುವುದು ಅಂತ ಹೀಗಾಗಿ ಅದು ಯಾವ ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನ ತನ್ನ ಒಂದು ಸ್ವಾರ್ಥ ಸಾಧನೆಗೆ ಉಪಯೋಗಿಸ್ಕೊಳ್ಳುವುದು ಅದನ್ನೇ ಕುರಿತು ಆಲೋಚನೆ ಮಾಡಿಕೊಂಡು ಅದೇ ರೀತಿಯಲ್ಲಿ ಬೆಳ್ಕೊಂಡು ಬರುತ್ತೆ ಆ ಆಗ ಅದು ಲೋಕ ಕಂಟಕವಾಗುತ್ತೆ ಕೆಲವರು ಸಭ್ಯವಾಗಿ ಲೋಕ ಕಂಟಕರಾಗ್ತಾರೆ ಕೆಲವರು ಅಸಭ್ಯರಾಗಿ ಲೋಕ ಕಂಟಕರಾಗ್ತಾರೆ ನೋಡಿ ಹದ್ದರಿಂದ ಹತ್ತರಿಂದ ಎಷ್ಟು ಕೇರ್ಫುಲ್ಲಾಗಿರಬೇಕು ಈ ಪೇರೆಂಟ್ಸ್ ತಂದೆ ತಾಯಿಗಳು ಅವರ ಕರ್ತವ್ಯ ಇದೆಯಲ್ಲ ಶಿಕ್ಷಕರ ಕರ್ತವ್ಯಕ್ಕಿಂತಲೂ ನೂರು ಪಟ್ಟು ಹೆಚ್ಚು ಕರ್ತವ್ಯ ಅದು ಈಗಿನ ಸಮಾಜದಲ್ಲಂತೂ ಅವರ ಕರ್ತವ್ಯ ಇನ್ನೂ ಜಾಸ್ತಿ ಹಾಗೆಯೇ ಇಲ್ಲಿ ನಾವು ಮಾಡಬೇಕಾಗಿರೋದೇನು ಅಂದರೆ ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲಿ ಯಾವ ಒಂದು ಉಪವನ್ನು ನಾನು ಕೈಗೊಳ್ಳಬೇಕು ಆ ಉಪಾಯವನ್ನು ಕೈಗೊಳ್ಳಬೇಕಾದ್ರೆ ಯಾವ ರೀತಿಯಲ್ಲಿ ನಾನು ಆಲೋಚನೆ ಮಾಡಬೇಕು ಹಾಗೆ ಟ್ರೈನಪ್ ಮಾಡಬೇಕಾಗತ್ತೆ ಮನಸ್ಸನ್ನು ಹಾಗೆ ಶಿಕ್ಷಣವನ್ನು ಮೂಲಭೂತವಾದ ಶಿಕ್ಷಣ ಅಂದರೆ ಅದು ಹೊರಗಡೆ ಏನಿದ್ರು ಕೂಡ ಆ ವ್ಯಕ್ತಿ ತನಗೆ ಬೇಕಾದನ್ನು ತಾನು ಆರಿಸ್ಕೊಳ್ತಾನೆ ಆಮೇಲೆ ಅವನಿಗೆ ಏನು ಬೇಕೋ ಅವನಿಗೆ ಕಲೆಯಲ್ಲಿ ಆಸಕ್ತಿ ಇದ್ದರೆ ಕಲೆಯನ್ನು ಆರಿಸ್ಕೊಳ್ತಾನೆ ಅವನಿಗೆ ವಾಣಿಜ್ಯದಲ್ಲಿ ಆಸಕ್ತಿ ಇದ್ದರೆ ವಾಣಿಜ್ಯವನ್ನು ಆರಿಸ್ಕೊಳ್ತಾನೆ ಅದು ಇಂಪಾರ್ಟೆಂಟ್ ಅಲ್ಲ ಅದು ಇಟ್ ಇಸ್ ವೆರಿ ಈಸಿ ಯು ನೀಡ್ ನಾಟ್ ಟ್ರೈನ್ ಅಪ್ ಆದರೆ ಹೇಗೆ ಮನಸ್ಸನ್ನು ನಿಗ್ರಹಿಸಬೇಕು ಹೇಗೆ ಸಮಾಜದ ಕುರಿತಾಗಿ ಆಲೋಚನೆ ಮಾಡಬೇಕು ನನ್ನ ರೆಸ್ಪಾನ್ಸಿಬಿಲಿಟಿ ಏನು ಇದೆಲ್ಲ ಒಂದು ಬೇಸಿಕ್ ಫೌಂಡೇಶನ್ ಅನ್ನು ಅಸ್ಥಿ ಭಾರವನ್ನು ಹಾಕಿ ಆ ಮಗುವಿಗೆ ಕೊಡದೇ ಹೋದರೆ ಯಾವ ಉಪಯೋಗವೂ ಆಗುವುದಿಲ್ಲ ಯಾವ ಉಪಯೋಗವೂ ಆಗುವುದಿಲ್ಲ ಆದ್ದರಿಂದ ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಇಲ್ಲಿ ಅಂತ ಹೇಳಿದ್ರೆ ಡಿಸಿಷನ್ ಮೇಕಿಂಗಿಗೆ ಬಂದಾಗ ನನಗೆ ಯಾವುದು ನನ್ನ ಸ್ಥಿತಿಗತಿಗಳನ್ನು ನಾನು ಅರ್ಥಕೊಳ್ಳುವಂಥ ಸಾಮರ್ಥ್ಯ ನನಗೂರಬೇಕು ನಾನು ಎಲ್ಲಿದ್ದೇನೆ ನಾನು ಎಲ್ಲಿ ನಿಂತಿದ್ದೇನೆ ಅಂತ ಯಾರಾದರೂ ಹೇಳಿದರೆ ಸ್ವಾಮಿ ನೀವು ಕಾಲೇಜ್ಗೆ ಹೋಗಬೇಕಾಗಿಲ್ಲ ನೀವು ಒಂದು ನಾಲ್ಕು ಲಕ್ಷ ಕೊಟ್ಬಿಟ್ರೆ ನಿಮಗೆ ಎಪ್ಪತ್ತೈದು ಪರ್ಸೆಂಟ್ ಅಟೆಂಡೆನ್ಸ್ ಕೊಡ್ತೇನೆ ಹಾಗೆ ಕೊನೆಯಲ್ಲಿ ನಿಮ್ಮ ಮನೆಗೆ ಡಿಗ್ರಿ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕೂಡ ನಿಮ್ಮ ಮನೆಗೇ ತಂದು ಕೊಟ್ಟು ಬಿಡ್ತೇವೆ ಸಪ್ಲೈ ಮಾಡಿಬಿಡ್ತೇವೆ ಅಂತ ಹೇಳಿದ್ರೆ ನಾನು ಜಂಪು ಮಾಡ್ಬೋದು ನನ್ನ ಹತ್ರ ಹಣವೂ ಇರಬಹುದು ಜಂಪು ಮಾಡ್ಬೋದು ಆಫರ್ ಮಾಡಬಹುದು ಎಲ್ಲ ಮಾಡ್ಬೋದು ಡಿಗ್ರಿ ಸರ್ಟಿಫಿಕೇಟ್ ಕೂಡ ಗಳಿಸಬಹುದು ಆದ್ರೆ ನನಗೆ ಯೋಗ್ಯತೆ ಇದೆಯಾ ಯೋಗ್ಯತೆ ಇಲ್ಲ ಆ ಯೋಗ್ಯತೆಯನ್ನೇ ಸಂಪಾದನೆ ಮಾಡಿದ್ರೆ ಮಾಡದೆ ಹೊರಗಡೆ ಎಷ್ಟಿದ್ರು ಕೂಡ ಏನು ಉಪಯೋಗ ಆಯಿತು ಆ ಒಳಗಡೆ ಅವನ ಹುಣುಕು ಅವನಿಗೆ ಗೊತ್ತಿರುತ್ತೆ ಆ ಒಂದು ಸಂದರ್ಭ ಬಂದಾಗ ಆತ ಟೋಟಲ್ ಫೇಲ್ಯೂ ಟೋಟಲ್ ಫೇಲ್ಯೂರ್ ಆಗ್ತದೆ ಹೀಗಾಗಿ ಮೊಟ್ಟಮೊದನೆಯದಾಗಿ ನಾವು ಕಲಿಬೇಕಾಗಿರೋದು ನಾನು ಎಲ್ಲಿದ್ದೇನೆ ನನಗೆ ಏನು ಬೇಕು ಇದನ್ನು ಚೆನ್ನಾಗಿ ನಾನು ಯಾವಾಗಲೂ ಕೂಡ ಆಲೋಚನೆ ಮಾಡಬೇಕು ಆ ಆಲೋಚನಾ ಧಾಟಿಯನ್ನು ಸಣ್ಣ್ರಿಂದಲೇ ಅದು ಶಿಕ್ಷಣವನ್ನು ನೀಡಬೇಕು ಆದ್ದರಿಂದ ಇಲ್ಲಿ ತನಗೆ ಉಂಟಾದಂತಹ ಕನ್ಫ್ಯೂಷನ್ನನ್ನು ಈತ ತನ್ನ ಗುರುವಿನ ಮೇಲೆಯೇ ಹೊರಸ್ಬಿಟ್ಟೆ ಏನು ಅಂದರೆ ಗುರುಗಳೇ ನೀವು ಸ್ವಲ್ಪ ಯಾಕೋ ಕನ್ಫ್ಯೂಸ್ಡ್ ಆಗಿ ಮಾತನಾಡ್ತಾ ಇದ್ದೀರಾ ಅನ್ನೋದು ಇಂಡೈರೆಕ್ಟಾಗಿ ಚುಚ್ಚಿದಂತೆ ಯಾಕೋ ಒಂದೇ ಬಗೆಯಲ್ಲಿ ಮಾತನಾಡ್ತಾ ಇಲ್ಲ ಎರಡೂ ರೀತಿಯಲ್ಲಿ ಮಾತನಾಡ್ತಾ ಇದ್ದೀರಾ ಆದ್ರಿಂದ ನೀವು ನಾನೇನು ಮಾಡಬೇಕು ಅದನ್ನು ಮುಖ್ಯವಾಗಿ ನೀವು ಹೇಳಿ ಈಗ ಬೇರೆ ಏನೇನೋ ಅದು ಇದು ಇದು ಅದು ಅದು ಮಾತಾಡಬೇಡಿ ಅಂತ ಆತ ಹೇಳ್ತಾನೆ ಈಗ ಕೃಷ್ಣನಿಗೆ ಭಗವಂತನಿಗೆ ಅವನ ಮನಲ್ಲಿ ಏನಿತ್ತು ಅವನ ಮನಸ್ಸು ಎಷ್ಟು ಕನ್ಫ್ಯೂಸ್ಡ್ ಅನ್ನೋದು ಗೊತ್ತಾಗಿದೆ ಇವನು ಯಾವ ಲೆವೆಲ್ ಅಲ್ಲಿ ಇದ್ದಾನೆ ಅಂತ ಗೊತ್ತಾಗ್ಬೇಕಾದ್ರೆ ಅವನ ಪ್ರಶ್ನೆಯಿಂದಲೇ ಗೊತ್ತಾಗ್ಬಿಡುತ್ತೆ ಅವರವರ ಪ್ರಶ್ನೆಯಿಂದಲೇ ಅವರವರ ಮಟ್ಟ ಗೊತ್ತಾಗುತ್ತೆ ಎಷ್ಟೋ ಜನಕ್ಕೆ ಪ್ರಶ್ನೆ ಮಾಡೋಕೆ ಗೊತ್ತಾಗುತ್ತೆ ಒಂದ್ ಪ್ರಶ್ನೆ ಕೇಳ್ರಿ ಅಂದ್ರೆ ಪೆದ್ ಬೆದಾಗಿ ಕೇಳ್ತಾರೆ ಎಷ್ಟು ಇದು ಅಂದ್ರೆ ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತೇನೆ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದು ಆದರೂ ಕೂಡ ನಮ್ಮ ಹುಡುಗರನ್ನ ನಾವು ಮಾರಲ್ ಎಜುಕೇಶನ್ ಇದಕ್ಕೆ ಅಂತ ಡಿಫ್ರೆಂಟ್ ಸ್ಕೂಲ್ಸ್ಗೆ ಕಳಿಸ್ತೇವೆ ಏನೋ ಬೇರೆ ಬೇರೆ ಶಾಲೆಗಳಿಗೆ ಹದಿನಾಲ್ಕು ಹದ್ ಶಾಲೆಗಳಿಗೆ ಇಂಗ್ಲಿಷ್ ಮೀಡಿಯಂಗೆ ಕನ್ನಡ ಮೀಡಿಯಂಗೆ ಅದರಲ್ಲಿ ಅವರು ಈ ಮಾರಲ್ ಎಜುಕೇಶನ್ ತಗೊಳ್ಬೇಕು ಒಂದಾನೊಂದು ಕೊನೆಯ ಬ್ರಿಡ್ ಕೊಡ್ತಾರೆ ಅದರಲ್ಲಿ ಒಬ್ಬನೊಬ್ಬ ಹುಡುಗ ಅಂದರೆ ಎಂಥ ಹುಡುಗರು ನಮ್ಮಲ್ಲಿ ಬರ್ತಾರೆ ಅಂತ ಆಶ್ರಮಕ್ಕೆ ಬಡೋರೆಲ್ಲ ಒಳ್ಳೆಯವರಾಗಬೇಕು ಅಂತೇನಿಲ್ಲ ಯಾಕಂದರೆ ಅದೇ ಸಮಾಜ ಅದೇ ಸಮಾಜದಿಂದ ಬರ್ತಕ್ಕೋದ್ರು ಈ ಹಿಂದೂಟಿಯಲ್ಲಿ ಅದೇ ಅವನು ಆ ಒಂದು ಸಾಮಾನ್ಯವಾದ ಕತೆ ಇದೆಯಲ್ಲ ಯಾವುದೋ ಒಂದು ಹೆಣ್ಮಂಗ ಇತ್ತಂತೆ ಒಂದು ಗಂಡು ಮಂಗ ಇತ್ತಂತೆ ಗಂಡು ಮಂಗ ಮೊಸಳೆ ಜೊತೆಗೆ ಸ್ನೇಹ ಬೆಳೆಸ್ಕೊಳ್ತಂತೆ ಮೊಸಳೆ ಇದನ್ನು ತಿನ್ನಬೇಕು ಅನ್ನುವಂತಹ ಉದ್ದೇಶದಿಂದ ಹೇಗೂ ಉಪಾಯ ಮಾಡಿ ಅದನ್ನ ತನ್ನ ಹೆಂಡತಿ ಎಲ್ಲಿ ಮೊಸಳೆ ಇತ್ತು ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಪ್ಲಾನ್ ಮಾಡ್ತಂತೆ ಆಗ ಈ ಒಂದು ಕಥೆಯನ್ನ ಹೇಳ್ತಾ ಇದೆಲ್ಲ ವಿವರಿಸಿದ್ದಾನೆ ವಿವರಿಸಿದ್ಮೇಲೆ ಪ್ರಶ್ನೆ ಏನ್ ಕೇಳಬೇಕಾಗಿತ್ತು ಅವನು ವ್ಯಾಲ್ಯೂಸ್ ಬಗ್ಗೆ ಕೇಳ್ಬೇಕಾಗಿತ್ತು ಮಾರಲ್ ಏನ್ ಮಾರಲ್ ವ್ಯಾಲ್ಯೂಸ್ ಏನ್ ಹೇಳುತ್ತೆ ಮೌಲ್ಯ ಏನ್ ಹೇಳುತ್ತೆ ಅಂತ ಅವನ ಪ್ರಶ್ನೆ ನೋಡಿ ಗಂಡು ಬಂಗಕ್ಕೂ ಹೆಡ್ಡು ಮಂಗಕ್ಕೂ ಏನು ಸಂಬಂಧ ಅಂತ ಅವನಿಗಿಂತಲೂ ಚೆನ್ನಾಗಿರುವಂತಹ ಪ್ರಶ್ನೆ ಆ ಮಕ್ಕಳೇ ಕೇಳ್ತವೆ ಇವನು ಇದು ಪ್ರಶ್ನೆ ಕೇಳುವಂತ ವಿಧಾನ ಆದ್ದರಿಂದ ಅದು ನಮ್ಮ ಮಟ್ಟವನ್ನು ತೋರಿಸುತ್ತೆ ಪ್ರಶ್ನೆ ಕೇಳುವುದಿದೆಯಲ್ಲ ನಮ್ಮ ಮಟ್ಟವನ್ನು ಕೇಳಿಸುತ್ತೆ ಆದ್ರಿಂದ ಪ್ರಶ್ನೆ ಕೇಳಬೇಕಾದ್ರೆ ಅತ್ಯಂತ ಆಲೋಚನೆ ಬೇಕಾಗುತ್ತೆ ಉತ್ತರ ಹೇಳಬೇಕಾದ್ರೆ ಬಹುಶಃ ಆಲೋಚನೆ ಅಷ್ಟು ಬೇಕಾಗಿಲ್ವೇನು ಆದರೆ ಪ್ರಶ್ನೆ ಕೇಳಬೇಕಾದ್ರೆ ತುಂಬಾ ಆಲೋಚನೆ ಮಾಡಬೇಕಾಗತ್ತೆ ಆ ಉತ್ತರ ನನಗೆ ಮುಂಚೆ ಗೊತ್ತಿದ್ಯಾ ಅಥವಾ ನಾನು ನಿಜವಾಗಿ ಆ ಉತ್ತರ ಬೇಕಾಗಿದೆಯಾ ಎರಡನೇದ್ದು ಆ ಉತ್ತರ ನನಗೆ ಬೇಕೇ ಆಗಿದೆಯಾ ಮೂರನೇದು ಬೇಕಾಗಿದೆಯಾ ಬೇಕೇ ಆಗಿದೆಯಾ ಅನ್ನೋದು ತುಂಬ ವ್ಯತ್ಯಾಸ ಇದೆ ನೀರು ಹಾಗೇನೂ ಕುಡಿಬೋದು ಅತ್ಯಂತ ಬಾಯಾರಿಕೆ ಆಗಿದ್ದಾಗ ಯಾವ ರೀತಿಯಲ್ಲಿ ನೀರನ್ನು ಬಯಸ್ತೇವೆ ಆ ರೀತಿಯಲ್ಲಿ ಪ್ರಶ್ನೆಯನ್ನು ಬಯಸ್ತಾ ಇದ್ದೀನ ಅದು ಇಂಪಾರ್ಟೆಂಟ್ ಇದೆಲ್ಲ ತುಂಬ ಆಸ್ಪೆಕ್ಟ್ ಇದೆ ಪ್ರಶ್ನೆ ಕೇಳುವುದರಲ್ಲಿ ಹೀಗಾಗಿ ಭಗವಂತನಿಗೆ ಮೊಟ್ಟ ಮೊದಲನೇದಾಗಿ ಗೊತ್ತಾಯಿತು ಇವನಿಗೆ ಹೇಗೆ ನಾನು ಕ್ಲಾರಿಫೈ ಮಾಡಬೇಕು ಯಾವ ಒಂದು ಮೆಥಡಾಲಜಿ ಟೀಚಿಂಗ್ ಮೆಥಡಾಲಜಿಯನ್ನು ಅಪ್ಲೈ ಮಾಡಬೇಕು ಇವನಿಗೆ ಹೇಳಬೇಕಾದ್ರೆ ಈ ಮೈಂಡಿಗೆ ಅಂತ ಗೊತ್ತಾಯ್ತು ಏನು ಹೇಳ್ತಾನೆ ಅನ್ನೋದನ್ನ ನಾವು ಮುಂದಿನ ಉಪನ್ಯಾಸ ನೋಡೋಣ ಮುಂದಿನ ಶುಕ್ರವಾರ ಇಲ್ಲಿ ಉಪನ್ಯಾಸ ಇರೋದಿಲ್ಲ ಯಾಕೆಂದರೆ ವಿದ್ಯಾಶಾಲೆಯ ವಜ್ರ ಮಹೋತ್ಸವ ಕಾರ್ಯಕ್ರಮ ಅಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂರು ದಿವಸ ಇರೋದರಿಂದ ನೀವೆಲ್ಲರೂ ಅಲ್ಲೇ ಬರಬೇಕಾಗಿ ವಿನಂತಿ ಆದ್ದರಿಂದ ಇಲ್ಲಿರೋದ್ರಿಂದ ಅದರ ಮುಂದಿನ ಶುಕ್ರವಾರ ನೋಡೋಣ ಓಂ ಪೂರ್ಣಮತಃಪೂರ್ಣಮಿ ದಂಪೂರ್ಣಾಥೂರ್ಣಮು ದೇ ಪೂರ್ಣಸ್ಯಪೂರ್ಣಮೂರ್ಣಮೀವಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸ ಶ್ರೀಕೃಷ್ಣಾರ್ಪಣಮಸ್ತು